ಸ್ಥಾಪಕ ಚ ಧರ್ಮಸವಧರ್ಮಸ್ವರೂಪಿಣೆ ಅವತಾರವರಿಷ್ಠಾಯಕೃಷ್ಣಾಯಿರಾಮಕೃಷ್ಣರು ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ ಮಾಸ್ಟರ್ ಮಹಾಶಯರು ಆ ದಕ್ಷಿಣೇಶ್ವರದ ದೇವಾಲಯಗಳಲ್ಲೆಲ್ಲ ಒಂದು ಸುತ್ತು ಹೋಗಿ ಬಂದುಬಿಟ್ಟು ಈ ಪುನಃ ಶ್ರೀರಾಮಕೃಷ್ಣರ ಕೊಠಡಿಯನ್ನು ಪ್ರವೇಶಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಬೃಂದೆ ಅನ್ನುವಂಥ ಮಹಿಳೆಯನ್ನು ಕೇಳ್ತಾರೆ ಅವರೇನು ಚೆನ್ನಾಗಿ ಓದಿದಾರಾ ಅಂತನ್ಬಿಟ್ಟು ಆಗ ಅವರೇನು ಓದಿಲ್ಲ ಎಲ್ಲ ಅವ್ರ ಬಾಯಿನಲ್ಲೇ ಇರೋದು ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ ಅದರ ಬಗ್ಗೆ ನಾವು ನಾವು ಚರ್ಚೆ ಮಾಡ್ತಾ ಇದ್ವಿ ಈಗ ಬೃಂದೆ ಹೇಳಿದಂತೆ ಮಾಸ್ಟರ್ ಮಹಾಶಯರು ನೇರವಾಗಿ ಶ್ರೀರಾಮಕೃಷ್ಣರ ಕೊಠಡಿಯನ್ನು ಪ್ರವೇಶ ಮಾಡ್ತಾರೆ ಆಗ ಅವರು ಕೊಠಡಿಯನ್ನು ಪ್ರವೇಶಿಸಿ ನೋಡುತ್ತಾರೆ ಅಲ್ಲಿ ಬೇರೆ ಯಾರೂ ಇಲ್ಲ ಪರಮಹಂಸೊಬ್ಬರು ಪರಮಹಂಸರೊಬ್ಬರೇ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಕೊಟ್ಟಡಿಗೆ ಧೂಪ ಹಾಕಿದೆ ಕಿಟಿಗೆ ಬಾಗಿಲುಗಳೆಲ್ಲ ಮುಚ್ಚಿವೆ, ಕೊಟ್ಟಡಿಯನ್ನು ಪ್ರವೇಶಿಸಿದೊಡನೆಯೇ ಮಾಸ್ಟರ್ ಅವರಿಗೆ ಪ್ರಣಾಮ ಮಾಡಿದ ಅವರ ಸಂಜ್ಞಾನುಸಾರ ಮಾಸ್ಟರ್ ಮತ್ತು ಸಿಧು ನೆಲದ ಮೇಲೆ ಕುಳಿತುಕೊಳ್ಳುತ್ತಾರೆ ಪರಮಹಂಸರು ಅವರನ್ನು ಕೇಳುತ್ತಿದ್ದಾರೆ ಎಲ್ಲಿದ್ದೀರಿ ಏನು ಕೆಲಸ ವರಾಹನಗರಕ್ಕೆ ಬಂದ ಉದ್ದೇಶವೇನು ಇತ್ಯಾದಿ ಮಾಸ್ಟರ್ ಅವಕ್ಕೆಲ್ಲ ಉತ್ತರ ಬೀಯಲಾರಂಭಿಸಿದ ಆದರೆ ಆಗಾಗ ಪರಮಹಂಸರು ಅನ್ಯ ಅನ್ಯಮನಸ್ಕರಾಗುತ್ತಿದ್ದುದು ಆತನ ಮನಸ್ಸಿಗೆ ಬಂತು ಅದಕ್ಕೆ ಭಾವ ಅಂತ ಹೆಸರು ಎಂಬುದನ್ನು ಕ್ರಮೇಣ ಆತ ಅರಿತುಕೊಂಡ ಅದು ಇದಕ್ಕೊಂದು ಉದಾಹರಣೆ ಭಾಳ ಚೆನ್ನಾಗಿ ಕೊಡ್ತಾನೆ ಅದು ಗಾಳ ಹಾಕಿ ಮೀನು ಹಿಡಿಯಲು ಕುಳಿತಿರುವವನ ಮಾನಸಿಕ ಅವಸ್ಥೆಯ ಹಾಗೆ ಮೀನು ಎರೆ ತಿನ್ನಲು ಆರಂಭಿಸಿದಾಗ ಬೆಂಡು ಅಲುಗಲು ಆರಂಭಿಸುತ್ತದೆ ಮೀನು ಹಿಡಿಯುವವ ಬಹಳ ಎಚ್ಚರಿಕೆಯಿಂದ ಗಾಳದ ಕಡ್ಡಿಯನ್ನು ಬಲವಾಗಿ ಹಿಡಿದು ಆ ಬೆಂಡಿನ ಕಡೆಗೆ ಚಿತ್ತನಾಗಿ ನೋಡತೊಡಗುತ್ತಾನೆ ಆಗ ಆತ ಬೇರೆ ಯಾರೊಡನೆಯೂ ಮಾತನಾಡ ಮಾತನಾಡಲ ಪರಮಹಂಸರದು ಅದೇ ಥರದ ಮಾನಸಿಕ ಅವಸ್ಥೆ ಅವರಿಗೆ ಮುಸ್ಸಂಜೆಯಾದ ಮುಸ್ಸಂಜೆ ಆದ ಮೇಲೆ ಪ್ರಾಯಶಃ ಈ ವಿಧವಾದ ಅವಸ್ಥೆ ಬರುತ್ತದೆ ಮತ್ತು ಒಮ್ಮೊಮ್ಮೆಯವರು ಸಂಪೂರ್ಣ ಬಾಹ್ಯಜ್ಞಾನ ಶೂನ್ಯರಾಗಿ ಬಿಡುತ್ತಾರೆ ಎಂಬುದನ್ನು ಕ್ರಮೇಣ ಕೇಳಿ ತಿಳಿದುಕೊಂಡುದು ಅಲ್ಲದೆ ತಾನು ಪ್ರತ್ಯೇಕ ಪ್ರತ್ಯಕ್ಷ ನೋಡಿಯೂ ನೋಡಿದ ಮಾಸ್ಟರ್ ಬಹುಶಃ ಈಗ ನೀವು ಸಾಯಂ ಸಂಧ್ಯಾವಂದನಾದಿಗಳಲ್ಲಿ ತೊಡಗಬೇಕಾಗಿರಬಹುದು ನಾವು ಹೋಗಿ ಬರಲು ಅನುಮತಿಯೇ ಶ್ರೀರಾಮಕೃಷ್ಣರು ಭಾವಸ್ಥರಾಗಿಯೇ ಸಂಧ್ಯಾ ಒಂದಿನಿಯೇ ಇಲ್ಲ ಅಂಥದ್ದೇನಿಲ್ಲ ಅಂತ ಹೇಳ್ತಾರಂತೆ ಈಗ ಈ ಒಂದು ಅವಸ್ಥೆಯ ಸ್ಥಿತಿಯ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ ಶ್ರೀರಾಮಕೃಷ್ಣರು ಅನ್ಯಮನಸ್ಕರಾಗಿರುತ್ತಿದ್ದದ್ದು ಈ ಅನ್ಯಮನಸ್ಕತೆ ಅಂತಂದ್ರೆ ಏನು ಸಾಮಾನ್ಯವಾಗಿ ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣದಲ್ಲಿ ಆಬ್ಸೆಂಟ್ ಮೈಂಡೆಡ್ನೆಸ್ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದು ಬಹುಶಃ ಅದು ಸರಿಯಾದ ಅನುವಾದ ಅಲ್ಲ ಅಂತನಿಸುತ್ತೆ ಇದು ಇಂಡ್ರಾನ್ ಸ್ಟೇಟ್ ಆಫ್ ಮೈಂಡ್ ಒಳಮುಖ ಗಮನ ಮನಸ್ಸೆಲ್ಲ ಒಳಮುಖ ಹೋಗ್ಬಿಟ್ಟಿದೆ ಅಲ್ಲಿ ಹೊರಮುಖ ಪ್ರವೃತ್ತಿ ಇಲ್ಲ ಹೊರಮುಖ ಹೊರದು ಹೊರಜಗತ್ತಿನಲ್ಲಿ ಎಲ್ಲ ನಡೀತದೆಲ್ಲ ಅರಿವಿದೆ ಅವರಿಗೆ ಅವ್ರ ಮಾತುಕತೆ ಎಲ್ಲ ಶ್ರೀ ಮಾಸ್ಟರ್ ಮಹಾಶೆ ಅರಿವಿದೆ ಆದರೆ ಅದ್ರ ಕಡೆಗೆ ಅವ್ರಿಗೆ ಗಮನ ಕೊಡೋಕ್ಕಾಗ್ತಾಯಿಲ್ಲ ಕೇಳಿಸುತ್ತೆ ಅವ್ರು ಹೇಳಿದ್ದೆಲ್ಲ ಆದರೆ ಮನಸ್ಸು ಅದನ್ನು ಅರಸು ಅರ್ಸ್ಕೊಂಡು ಹೋಗ್ತಾ ಇಲ್ಲ ಅದನ್ನು ಹಿಮ್ಮೆಟ್ ಹೋಗ್ತಾ ಇಲ್ಲ ಯಾಕೆ ಅಂತಂದುಬಿಟ್ರೆ ಅವರ ಗಮನ ಎಲ್ಲ ಒಳಮುಖವಾಗಿಬಿಟ್ಟಿದೆ ಆ ರೀತಿ ಇಂಟ್ರಾನ್ ಸ್ಟೇಟ್ ಒಳಮುಖ ಗಮನ ಇದೆಯಲ್ಲ ಅದನ್ನು ಇವರು ಅನ್ಯಮನಸ್ಕತೆಯನ್ನು ಅನ್ಯಮನಸ್ಕತೆ ಅಂತ ಹೇಳ್ಬೋದು ಈಗ ಆಬ್ಸೆಂಟ್ ಮೈಂಡೆಡ್ನೆಸ್ ಅಂತಂದ್ಬಿಟ್ಟು ಏನಾಗುತ್ತೆ ಅಂತ ಅದೊಂದು ರೀತಿ ಯಾಂತ್ರಿಕವಾಗಿರ್ತಕ್ಕಂಥ ಸ್ಥಿತಿ ನೀವೆಲ್ಲ ಕೇಳಿದರೆ ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ಸ್ ಅಂತನ್ಬಿಟ್ಟು ಹ್ಞೂ ಅನೇಕರು ಇರ್ತಾರಂಥದ್ದು ನಿಮಗೆಲ್ಲ ಅನೇಕ ಘಟನೆಗಳು ಕೂಡ ಗೊತ್ತಿರ್ಬೋದು ಅದರ ಬಗ್ಗೆ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ಬಿಟ್ಟು ಯಾವುದೊಂದು ಬಿಸ್ನೆಸ್ನಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ ವ್ಯಾಪಾರದಲ್ಲಿ ಆಸಕ್ತಿ ಇರುತ್ತೆ ಇನ್ಯಾವುದೋ ಒಂದ್ರಲ್ಲಿ ಆಸಕ್ತಿ ಇರುತ್ತೆ ಅವ್ರತ್ರ ನೀವು ಮಾತನಾಡೋಕ್ಕೆ ಹೋದಾಗ ಯಾವುದೋ ಒಂದು ಹಣದ ಬಗ್ಗೆ ಆಗಲಿ ಕೋರ್ಟ್ ಕೇಸ್ ಬಗ್ಗೆ ಆಗಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ನೀವು ಮಾತಾಡ್ತಾ ಇರೋದು ಅವರಿಗೆ ಕೇಳಿಸೋದೇ ಇಲ್ಲ ಅವ್ರು ನಿಮ್ಮ ಮುಖ ಮುಖ ಮುಖ ಇರ್ತಾರೆ ಹ್ಞೂ ಮುಖ ನೋಡ್ತಾ ಇರೋದೇ ನಿಮ್ಮ ಮುಖ ನೋಡ್ತಾ ಇರೋದು ನೋಡ್ಬಿಟ್ಟು ಅವ್ರು ಕೇಳಿಸ್ತಾ ಇದ್ದಾರೆ ನಿಮಗನಿಸ್ಬೋದು ಆದರೆ ಅವ್ರ ಮುಖದಲ್ಲಿ ಅವ್ರ ಕಣ್ಣಿನ ನೀವು ಗಮ ಗಮನವಿಟ್ಟು ಕೇಳಿದ್ರೆ ಗೊತ್ತಾಗ ನೋಡಿದ್ರೆ ಗೊತ್ತೆ ಅವ್ರು ನೀವು ಏನು ಒಳಗೆ ಹೋಗ್ತಾನೆ ಇಲ್ಲ ಅಂತನ್ಬಿಟ್ಟು ಕೇಳಿಸ್ಕೊಳ್ತಾನೆ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಸತಿ ಉಪನ್ಯಾಸ ಮಾಡುವಾಗಲೂ ನಮಗನಿಸುತ್ತೆ ಹ್ಞೂ ಉಪಾಧ್ಯಾಯರು ಕೂಡ ಪಾಠ ಮಾಡುವಾಗಲೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ಯಾವ ಉಪಾಧ್ಯಾಯನೂ ಅವನು ವಿದ್ಯಾರ್ಥಿಯ ಮುಖ ನೋಡಿದ ತಕ್ಷಣ ಅವರಿಗೆ ಗೊತ್ತಾಗ್ಬಿಡ್ಬೇಕಂತೆ ಇವನು ಕೇಳ್ತಾ ಇಲ್ಲ ನಿಜವಾಗೂ ಕೂಡ ಅಂತನ್ಬಿಟ್ಟು ಅವನ ಮುಖ ನೋಡ್ತಾ ಇವ್ರ ಮುಖನೇ ನೋಡ್ತಾ ಇರ್ತಾನೆ ಆದರೂ ಕೂಡ ಅವನು ಕಣ್ಣಿನ ದೃಷ್ಟಿನಲ್ಲಿ ಅವನ ಮುಖದ ಭಾವದಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಹೇಳ್ತಾ ಇರೋದು ಏನೂ ತಲೆ ಹೋಗ್ತಾ ಇಲ್ಲ ಅವನು ಕೇಳ್ತಾನೆ ಇಲ್ಲ ಅಂತನ್ಬಿಟ್ಟು ಅವಾಗ ಅವ್ರು ನಿಜವಾಗೂ ಅವರು ಉತ್ತಮ ಉಪಾಧ್ಯ ಆಗಿರೋಂತಂತೆ ಹಾಗೆಯೇ ಎಷ್ಟೋ ಜನ ಕೇಳ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಈಗ ನಮ್ಮ ಕಡೆಯೇ ನೋಡ್ತಾ ಇರ್ತಾರೆ ಅವ್ರು ನೋಡ್ಬಿಟ್ಟು ನಾವು ಚೆನ್ನಾಗಿ ಕೇಳ್ತಾ ಇರ್ಬೋ ಅಂತ ಅನ್ಸ್ಕೊಬೋದು ಆದರೆ ಒಂದು ಒಳಗಡೆ ಹೋಗಿರೋಲ್ಲ ಅದು ಯಾಕೆ ಅಂತಂದುಬಿಟ್ರೆ ಅವರು ಅಲ್ಲಿರೋದಿಲ್ಲ ಅವ್ರು ಎಲ್ಲಿರೋದಿಲ್ಲ ಎಲ್ಲೋ ಇರ್ತಾರೆ ಎಲ್ಲಿರಬೇಕೋ ಅಲ್ಲಿರೋದಿಲ್ಲ ಎಲ್ಲೋ ಬೇರೆ ಕಡೆಯೆಲ್ಲೋ ಇರ್ತಾರೆ ಅದು ಆಬ್ಸೆಂಟ್ ಮೈಂಡೆಡ್ನೆಸ್ ಒಬ್ಬ ಇಬ್ಬರು ಮೂರು ಜನ ಟ್ರೈನಿಗೆ ಹೋಗಬೇಕಾಗಿತ್ತಂತೆ ಯಾವುದೋ ಟ್ರೈನಲ್ಲಿ ಯಾವುದು ಪ್ರಯಾಣಕ್ಕೆ ಹೋಗಬೇಕಾಗಿತ್ತು ಅವ್ರ ದೊಡ್ಡ ಅವ್ರ ಪ್ರೊಫೆಸರ್ಸು ಹ್ಞೂ ಯಾವುದೊಂದು ವಿಷಯದಲ್ಲಿ ತುಂಬ ಜೋರಾಗಿ ಚರ್ಚೆ ಮಾಡ್ಕೋತಾ ಸ್ಟೇಷನ್ನಿಗೆ ಬಂದ್ರಂತೆ ಸ್ಟೇಷನ್ನಿಗೆ ಬಂದುಬಿಟ್ಟು ನೋಡ್ತಾರೆ ಅವರು ಟ್ರೈನ್ ಹೊಟ್ಟೋಗ್ಬಿಟ್ಟಿದೆ ಲೇಟಾಗ್ಬಿಟ್ಟಿದೆ ಆಮೇಲೆ ಇನ್ನೊಂದು ಟ್ರೈನು ಕಾಯ್ತಾ ಕೂತ್ಕೊಂಡ್ರಂತೆ ಕೂತ್ಕೊಂಡಿದ್ದಾಗ ಮತ್ತ ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರು ಅವ್ರು ಇನ್ನೊಂದು ಟ್ರೈನು ಬಂತು ಏನೂ ಗೊತ್ತೇ ಆಗಲಿಲ್ಲ ಅದು ಬಂದುಬಿಟ್ಟು ಹೊರಡ್ತಾಯಿದೆ ಹೊರಡ್ತಾ ಇರುವಾಗ ಅವ್ರಿಗೆ ಗಮನಕ್ಕೆ ಬಂತಂತೆ ಅದು ವಿಜಯಲ್ ಹಾಕುವಾಗ ಅಷ್ಟೊತ್ತಿಗೆ ಹೋಗ್ತಾಯಿರೋ ಆಗಲೇ ಶುರುವಾಗ್ಬಿಟ್ಟಿದೆ ಚಲಿಸ್ತಾ ಇದೆ ಓಡಿದ್ರಂತೆ ಓಡಿಬಿಟ್ಟು ಹತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಯಾರೂ ಎಲ್ರಿಗೂ ಹತ್ತೋಕ್ಕಾಗೋದಿಲ್ಲ ಇಬ್ಬರು ಮಾತ್ರ ಹತ್ತಿದ್ರು ಅಂತೆ ಮತ್ತೊಬ್ಬ ಹೊರಗಡೆನೆ ಉಳ್ಕೊಂಬಿಟ್ನಂತೆ ಅವನು ತುಂಬ ಸಪ್ಪೆಯಾಗಿ ಹೋಯಿತು ಜೋಲು ಮುಖ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ ಅಯ್ಯೋ ಟ್ರೈನ್ ತಪ್ಪಿ ಹೋಗಿಬಿಡ್ತಲ್ಲಪ್ಪಾ ಅಂತನ್ಬಿಟ್ಟು ಆಗ ಅಲ್ಲಿ ರೈಲ್ವೆ ಪೊಲೀಸ್ನವನು ಬಂದು ಹೇಳಿದ್ನ ಸಮಾಧಾನ ಮಾಡಿದಂತೆ ಹೇಳಿ ಬಿಡಿ ಹ್ಞೂ ಇಬ್ಬರಾದರೂ ಹೋಗಕ್ಕೆ ಸಾಧ್ಯವಾಯ್ತಲ್ಲ ಹ್ಞೂ ಅಷ್ಟಕ್ಕಾದ್ರೂ ಸಮಾಧಾನ ಪಟ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಅವನು ಹೇಳಿದ ಹಾಗಲ್ಲ ನಾನು ಹೋಗಬೇಕಾಗಿತ್ತು ಅವರಿಬ್ಬರು ನನ್ನನ್ನು ಕಳಿಸ್ಕೊಡೋಕ್ ಬಂದಿದ್ದು ಅಂತಂದ್ಬಿಟ್ಟು ಆ ಥರ ಆಗ್ಬಿಡುತ್ತೆ ಇದು ಆಬ್ಸೆಂಟ್ ಮೈಂಡೆಡ್ನೆಸ್ ಆದರೆ ಶ್ರೀರಾಮಕೃಷ್ಣ ಸ್ಥಿತಿ ನೋಡಿ ಹಾಗಲ್ಲ ಅವರು ಸಂಪೂರ್ಣ ಪ್ರಜ್ಞಾಪೂರ್ವಕವಾಗಿದ್ದರು ಅವರು ಸಂಪೂರ್ಣ ಪ್ರಜ್ಞಾಪೂರ್ವಕವಾಗಿದ್ದರು ಇದನ್ನು ಅರ್ಧ ಬಾಹ್ಯ ದಶೆ ಅಂತ ಕರೀತಾರೆ ಅರ್ಧ ಬಾಹ್ಯ ದಶೆ ಆ ಉದಾಹರಣೆ ಕೊಡ್ತಾರೆ ಉದಾಹರಣೆ ಭಾಳ ಸೂಕ್ತವಾಗಿದೆ ಹ್ಞೂ ಆ ಮೀನುಗಾರನ ಉದಾಹರಣೆ ಅವನು ಮೀನು ಹಿಡಿತಾ ಇದ್ದಾನೆ ಗಾಳಕ್ಕೆ ಮೀನು ಸಿಕ್ಕಿದೆ ಅದು ಹುಳ ಹಿಡ್ಕೊಂಡಿದೆ ಅದು ನೋಡಿದ್ದು ಆವಾಗ ಆ ಸಂದರ್ಭದಲ್ಲಿ ಅವನು ಆ ಕಡೆ ಗಮನ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಮೀನು ತಪ್ಸ್ಕೊಂಡು ಹೊಟ್ಟು ಸ್ವಲ್ಪ ಅಲ್ಗಾಡಿದ್ರೂ ಸಾಕು ಹಾಂ ದಾರ ಅಲ್ಗಾಡಿದ್ರೂ ಸಾಕು ಆಗೇನಾಗುತ್ತೆ ಅಂತಂದ್ಬಿಟ್ರೆ ಮೀನು ಓಡೋಗ್ಬಿಡುತ್ತೆ ತಪ್ಸ್ಕೊಂಡು ಹೊಡೋಗ್ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತಂದ್ಬಿಟ್ರೆ ಭಾಳ ಏಕಾಗ್ರತೆಯಿಂದ ಸ್ವಲ್ಪನೂ ಕೂಡ ಆ ಗಾಳ ಅಲ್ಗಾಡದ ಅಲ್ಗಾಡದ ರೀತಿಯಲ್ಲಿ ಅವನದೈ ಕಡೆಯಿಂದ ಗಮನ ಗಮನ ಕೊಟ್ಕೊಂಡು ಕೂತ್ಕೊಂಡಿರ್ತಾನೆ ಅವನು ಬೇರೆಯವರು ಯಾರವ್ರು ಬಂದು ಕೇಳ್ತಾರಂತ ಕಥೆ ಇದೆಯಲ್ಲ ಯಾರು ಬಂದು ಕೇಳ ಆ ಮನೆ ದಾರಿ ಗೊತ್ತಿದೆಯಾ ನಮಗೆ ಅಂತ ಕೇಳ್ತಾನಂತೆ ಇವನು ಗಡೇ ಗಮನನೇ ಕೊಡೋದಿಲ್ಲ ಗಮನವೇ ಕೊಡೋದಿಲ್ಲ ಅವನು ಏನು ಮಾಡಿದ್ರೆ ಗಮನ ಕೊಡೋಲ್ಲ ಆಮೇಲೆಲ್ಲ ಮೀನು ಹಿಡ್ದು ಆದಮೇಲೆ ಅದನ್ನು ಕೆಳಗಡೆ ಇಟ್ಟ ಮೇಲೆ ಆಮೇಲೆ ಅವನ ಕಡೆಗೆ ಗಮನ ಕೊಡ್ತಾನೆ ಏನು ಹೇಳ್ತಾ ಇದ್ದರಲ್ಲ ಸ್ವಾಮಿ ಎಲ್ಲಿ ಏನು ಏನು ಬೇಕಾಗಿತ್ತು ಹೇಳಿ ಅಂತಂದ್ಬಿಟ್ಟು ಆಮೇಲೆ ಅವನು ಹೇಳ್ತಾನೆ ಅಂದರೆ ಅರ್ಥ ಏನು ಅಂತಂದ್ರಲ್ಲಿ ಅವರು ಅವನು ಕೇಳ್ತಾಯಿದ್ದು ಹೇಳ್ತಾ ಇದ್ದದ್ದು ಎಲ್ಲ ಅವನು ಮನಸ್ಸಿಗೆ ಹೋಗಿದೆ ಹ್ಞೂ ಶಬ್ದ ಎಲ್ಲ ಹೋಗಿದೆ ಕೇಳ್ಸ್ತಾನೇ ಇದ್ದಾನೆ ಅವನು ಆದರೆ ಆ ಏನು ಶಬ್ದ ಬರ್ತಾಯಿದೆ ಆ ಶಬ್ದದ ಕಡೆಗೆ ಮನಸ್ಸು ಹೋಗ್ತಾಯಿಲ್ಲ ಮನಸ್ಸು ಹೋಗ್ತಾ ಇಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಶಬ್ದನ್ ಕೃತ್ವ ಬಹಿರ್ಭಾಹ್ಯಾನ್ ಭಗವದ್ಗೀತೆಯಲ್ಲಿ ಬರುತ್ತೆ ಚಕ್ಷ ಚಕ್ಷುಷ ಅಂತರೇ ಬ್ರುವ ಪ್ರಾಣಪಾಸಮೋ ಕೃತ್ವ ನಾಸಾಭ್ಯಂತರ ಚಾರಣೋ ಅದೊಂದು ಧ್ಯಾನದ ಸ್ಥಿತಿ ಆಹಳ ಧ್ಯಾನದ ಸ್ಥಿತಿ ಅವನೇನಾಗುತ್ತೆ ಅಂತ ಅಂದ್ಬಿಟ್ರೆ ಆವಾಗ ಶಬ್ದ ಬರುತ್ತೆ ಆ ಶಬ್ದ ಬಂದಿದ್ದರ ಕಡೆಗೆ ಗಮನ ಹೋಗೋದಿಲ್ಲ ನಮಗೇನಾಗುತ್ತೆ ಧ್ಯಾನ ಕೂತಾಗ ಏನೋ ಶಬ್ದ ಬರುತ್ತೆ ಅಂತ ಇಟ್ಕೊಳ್ಳಿ ಆ ಶಬ್ದ ಬಂದಾಗ ಅದ್ರ ಕಡೆಗೆ ಅದನ್ನ ಅರ್ಸ್ಕೊಂಡು ಮನಸ್ಸು ಹೊಟ್ಟು ಹೋಗ್ಬಿಡ್ತಿ ಯಾವುದೋ ಯಾವುದೋ ಮಾತಾಡ್ತಾಯಿರ್ತಾರೆ ಹೋ ಏನು ಮಾತಾಡ್ತಾ ಇದ್ದಾರೆ ಯಾರು ಮಾತಾಡ್ತಾ ಇದ್ದಾರೆ ಅಂತ ಅಲ್ಲಿ ಅದನ್ನ ಒಂದು ಆದ ಅದಾದ ಮೇಲೆ ಒಂದು ಮನಸ್ಸೊಂದಾದ ಕೂಡಲೇ ಒಂದಾದ ಕೂಡಲೇ ಒಂದು ಎಲ್ಲೋ ಹೊರಟೋಗ್ಬಿಡುತ್ತೆ ನಮಗೆ ಗೊತ್ತಿರುವುದಿಲ್ಲ ಇಲ್ಲಿ ಏನಾಗಿದೆ ಅಂತಂದುಬಿಟ್ರೆ ಅವನು ಆ ಶಬ್ದ ಕೇಳಿದ್ರೂ ಕೂಡ ಕೇಳಿಸಿದ ರೀತಿಯಲ್ಲೇ ಅವನು ಇರ್ತಾನೆ ಅದನ್ನು ಅರಸ್ಕೊಂಡು ಮನಸ್ಸು ಅದನ್ನು ಅರಸ್ಕೊಂಡು ಹೋಗೋದಿಲ್ಲ ಆ ರೀತಿ ಒಂದು ಮನಸ್ಥಿತಿ ಅದು ಶ್ರೀರಾಮಕೃಷ್ಣ ಸ್ಥಿತಿ ಕೂಡ ನೋಡಿ ಅವರು ಮಾಸ್ಟ್ ಮಹರ್ಷಿ ಹೇಳ್ದು ಕೇಳ್ತಾ ಇದ್ದಾರೆ ಹ್ಞೂ ಇದ್ದಾರೆ ಅವರು ಇವ ಸಂ ಸಮಯ ಅಂತ ಕಾಣಿಸುತ್ತೆ ಈಗ ನಾವು ಹೊರಟು ಹೋಗ್ಬೋದೆ ಅಂತ ಕೇಳಿದಾಗ ಅದು ಕೇಳುತ್ತವರಿಗೆ ಆಗ ಅವರೇ ಉತ್ತರ ಕೊಡ್ತಾರೆ ಹಾಂ ಇಲ್ಲ ಇಲ್ಲ ಹಾಗೇನಿಲ್ಲ ಸಂಧ್ಯಾ ಅವನೇಂದೇ ಏನೇನಿಲ್ಲ ನನಗೆ ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ಅವನು ಹೇಳಿದ್ದನ್ನು ಕೇಳ್ತಾ ಇದ್ದಾರೆ ಆದರೆ ಅದ್ರ ಕಡೆ ಗಮನ ಕೊಡ್ತಾಯಿಲ್ಲ ಗಮನ ಕೊಡ್ತಾ ಇಲ್ಲ ಆ ರೀತಿ ಒಂದು ಸ್ಥಿತಿ ಅಂದರೆ ಏನಾಗಿದೆ ಅಂತಂದ್ಬಿಟ್ರೆ ಬಾಹ್ಯ ಪ್ರಪಂಚ ಇದ್ರೂ ಕೂಡ ಇಲ್ಲದಂತಾಗಿದೆ ಅದೊಂದು ರೀತಿ ನೆರಳಿನಂತಾಗ್ಬಿಟ್ಟಿದೆ ಅವರಿಗೆ ಆ ರೀತಿ ಮನಸ್ಸು ಒಳ ಒಳಮುಖವಾಗಿರೋದ್ರಿಂದ ಬಾಹ್ಯ ಪ್ರಪಂಚದ ಎಲ್ಲಾ ಗರಿವು ಎಲ್ಲದೂ ಕೂಡ ಆ ಇಮೇಜಸ್ ಬಂದರೂ ಕೂಡ ಅದ್ರ ಕಡೆಗೆ ಮನಸ್ಸು ಹೋಗೋದಿಲ್ಲ ಅವೇಗೇನಾಗುತ್ತೆ ಅಂತಂದ್ಬಿಟ್ರೆ ಅದೊಂದು ರೀತಿ ನೆರಳಿನಂತಾಗ್ಬಿಡುತ್ತೆ ಅದು ಅಂದರೆ ಶಾಡೋ ಶ್ಯಾಡೋಗೆ ಯಾವಾಗ ಅರ್ಥ ಇದೆ ಯಾವಾಗ ಅರ್ಥವೂ ಇಲ್ಲ ನಾವು ಯಾವುದೋ ಒಂದು ಪ್ರಾಮುಖ್ಯತೆಯೂ ಕೊಡೋದಿಲ್ಲ ಅದಕ್ಕೆ ಹೇಗೆ ನೋಡಿ ಈಗ ನಾವು ಮಧ್ಯಾಹ್ನದ ಸಮಯದಲ್ಲಿ ಹನ್ನೆರಡು ಗಂಟೆ ಸಮಯದಲ್ಲಿ ಏನಾಗುತ್ತೆ ಸೂರ್ಯ ನೆತ್ತಿ ಬಂದಿರ್ತಾನೆ ಆವಾಗ ನಮ್ಮ ನೆರಳೇ ಇರೋದಿಲ್ಲ ಅಲ್ವಾ ಸೂರ್ಯ ದೂರ ಕೂಡ ಅದು ಪೂರ್ವದ ಕಡೆಗೆ ಅಥವಾ ಪಶ್ಚಿಮದ ಕಡೆ ಯಾವುದೇ ಬರೋ ದೂರ ಇದ್ದವನು ಕೂಡ ದೂರ ಕೂಡ ಏನಾಗುತ್ತೆ ಅಂತ ಅಂದ್ಬಿಟ್ರೆ ನೆರಳು ಉದ್ದಾಗ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಅಂದರೆ ನಾವು ಬೆಳಕಿನಿಂದ ದೂರವಾದಷ್ಟು ಕೂಡ ನೆರಳು ದೊಡ್ಡದಾಗ್ತಾ ಹೋಗುತ್ತೆ ಭಾಳ ಒಂದು ಹಿಟ್ಲರು ಭಾಳ ಚೆನ್ನಾಗಿ ಹೇಳಿಕೆ ಮಾಡಿದ್ದಾನೆ ಅವ್ನು ಪ ಬಹುಶಃ ದಿನಗಳಲ್ಲಿ ಅವನು ಹೇಳಿರ್ಬೋದು ಹ್ಞೂ ವೆನ್ ಯು ಆರ್ ಇನ್ everybody will follow you when you are in darkness even your shadow also will not follow you kattalina drishaya shadow iru shadow irutte neralu kuda irodilla a thara andre aa kattalina kuda nerali irodilla naduraatrathrinallo nerali irodilla aa mele nodu hagulnallo kuda nerali irodilla nodu hagulnallo nerali irodilla andre nodu hagulnallo nerali irodilla antu helatakkantavu yenappa antu bitre aa sampurna ಆ ಸೂರ್ಯನೊಡನೆ ಒಂದಾಗಿರ್ತಕ್ಕಂಥದ್ದು ಸೂರ್ಯ ಮತ್ತು ನಾನು ಒಂದೇ ಸರಳ ರೇಖೆಲ್ಲಿದ್ದು ಬಿಟ್ಟಿದ್ವಿ ಒಂದಾಗಿಬಿಟ್ಟಿರ್ತೀವಿ ಹಾಗೇ ಆ ಪರಮಾತ್ಮನಲ್ಲಿ ಒಂದಾಗಿರ್ತಕ್ಕಂಥ ಸ್ಥಿತಿನಲ್ಲೂ ಕೂಡ ಪ್ರಪಂಚ ಇರೋದಿಲ್ಲ ನೆರಳಿರೋದಿಲ್ಲ ಪ್ರಪಂಚ ಇರೋದಿಲ್ಲ ಹಾಗೆಯೇ ನಡುರಾತ್ರಿಯಲ್ಲೂ ಕೂಡ ನಾವು ನಿದ್ದೆ ಮಾಡ್ತಾ ಇರ್ತೀವಿ ಸುಷುಪ್ತಿಯಲ್ಲಿ ಇರ್ತೀನಿ ಆವಾಗಲೂ ನೆರಳಿರೋದಿಲ್ಲ ನೆರಳಿರೋದಿಲ್ಲ ನಡುರಾತ್ರಿನಲ್ಲೂ ಕೂಡ ಎಲ್ಲ ಸುಷುಪ್ತಿನಲ್ಲಿ ಅದು ಮಗ್ನವಾಗಿಬಿಟ್ಟಿರುತ್ತೆ ಆದರೆ ಅದು ಇದಕ್ಕೂ ಏನು ವ್ಯತ್ಯಾಸ ಅಂತಂದುಬಿಟ್ರೆ ನಡುಹಗಲ್ನಲ್ಲಿ ನಾನಿರ್ತೀನಿ ನಾನು ಇರ್ತೀನಿ ಸಂಪೂರ್ಣವಾಗಿ ನಾನು ಇರ್ತೀನಿ ಪ್ರಪಂಚ ಇರೋದಿಲ್ಲ ಆದರೆ ಸುಷಿಪ್ತಿನಲ್ಲಿ ಏನಾಗುತ್ತೆ ಅಂತಂದುಬಿಟ್ರೆ ನಾನು ಇರೋದಿಲ್ಲ ಪ್ರಪಂಚನೂ ಇರೋದಿಲ್ಲ ಅಷ್ಟು ವ್ಯತ್ಯಾಸ ಅದಕ್ಕೂ ನಾನು ಕೂಡ ಇರೋದಿಲ್ಲ ಅಲ್ಲಿ ಇಲ್ಲಿ ಶ್ರೀರಾಮಕೃಷ್ಣ ಸ್ಥಿತಿ ಹೇಗಿದೆ ಅಂತಂದುಬಿಟ್ರೆ ಅವರು ಇದ್ದಾರೆ ಸಂಪೂರ್ಣವಾಗಿದ್ದಾರೆ ಅಲ್ಲೇ ಇದ್ದಾರೆ ಬೇರೆಯಲ್ಲೂ ಹೋಗಿಲ್ಲ ಆಬ್ಜೆಂಟ್ ಮೈಂಡ್ ಅಷ್ಟೇ ಅವರು ಅವ್ರು ಅಲ್ಲಿರೋದೇ ಇಲ್ಲ ಆ ವ್ಯಕ್ತಿ ಅಲ್ಲಿರೋದೇ ಇಲ್ಲ ಎಲ್ಲೋ ಇರ್ತಾರೆ ಎಲ್ಲೋ ಇರ್ತಾರೆ ಇವರು ಶ್ರೀರಾಮಕೃಷ್ಣರು ಅಲ್ಲೇ ಇದ್ದಾರೆ ಅವು ಸುತ್ತ ನಡೆಯ ಸುತ್ತಮುತ್ತ ಏನೇನು ನಡೀತಾ ಇದೆ ಗೊತ್ತಾಗ್ತಾ ಇದೆ ಅವರಿಗೆ ಆದರೆ ಅದು ಅದು ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಬಿಟ್ಟಿದೆ ಇಟ್ ಆರ್ ಲಾಸ್ಟ್ ಇಸ್ ಇಂಪಾರ್ಟೆನ್ಸ್ ಅದು ಯಾವುದು ಪ್ರಾಮುಖ್ಯತೆಯೂ ಇಲ್ಲ ಅವರು ಸಂಪೂರ್ಣವಾಗಿ ಅವ್ರ ಮನಸ್ಸಲ್ಲಿದೆ ಈಗ ಪರಮಾತ್ಮನಲ್ಲಿದೆ ಆ ಥರ ಒಂದು ಸ್ಥಿತಿ ಇದನ್ನ ಅರ್ಧ ಬಾಹ್ಯ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ ಆ ಸ್ಥಿತಿನಲ್ಲಿದ್ದಾರೆ ಮಾಸ್ಟ್ರ ಮಹರ್ಷಿ ಅದಕ್ಕೆ ತುಂಬ ಸುಂದರವಾಗಿರತಕ್ಕಂಥ ಉದಾಹರಣೆಯ ಮೂಲಕ ಆ ಸ್ಥಿತಿಯನ್ನು ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ ನನಗೆ ಸಂಧ್ಯಾ ಏನಿಲ್ಲ ಆ ಸಾಧನೆಯಲ್ಲ ಅವರು ಮೀರಿ ಹೋಗಿಬಿಟ್ಟಿದ್ದಾರೆ ಅವರು ಅದನ್ನೆಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವರಿಗೆ ಆ ಒಂದು ಸ್ಥಿತಿಯಲ್ಲಿ ಅವರು ಅನುಭವ ಸ್ಥಿತಿಯಲ್ಲಿರೋದ್ರಿಂದ ಈಗ ಸಾಧನೆಯ ಅವಶ್ಯಕತೆ ಅವರಿಗೆ ಇಲ್ಲ ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ ಹಾಗೆ ಸ್ವಲ್ಪ ಮಾತುಕತೆ ಆಗುತ್ತೆ ಆಮೇಲೆ ಅವರು ಶ್ರೀರಾಮಕೃಷ್ಣದಿಂದ ಬೀಳ್ಕೊಂಡ್ಬಿಟ್ಟು ಮನೆ ಹೋಗ್ತಾರೆ ಆಮೇಲೆ ಎರಡನೇ ಸತಿ ಅವರು ಶ್ರೀರಾಮಕೃಷ್ಣ ಜ ದಕ್ಷಿಣೇಶ್ವರಕ್ಕೆ ಬರ್ತಾರೆ ಅವ್ರು ಹೋಗುವಾಗ ಹೇಳಿದ್ರಂತೆ ಮತ್ತೆ ಬನ್ನಿ ಅಂತನ್ಬಿಟ್ಟು ಆಬಾರೇಶೋ ಅದು ಶ್ರೀರಾಮಕೃಷ್ಣ ಯಾವಾಗಲೂ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಹೇಳ್ತಕ್ಕಂಥದ್ದು ಮತ್ತೆ ಬನ್ನಿ ಅಂತನ್ಬಿಟ್ಟು ಆ ಮತ್ತೆ ಬನ್ನಿ ಅನ್ನೋದ್ರಲ್ಲಿ ತುಂಬ ಒಂದು ಸ್ವಾರಸ್ಯ ಉಂಟು ತುಂಬ ಸ್ವಾರಸ್ಯ ಇದೆ ಯಾಕೆ ಅಂತಂದುಬಿಟ್ರೆ ಅವರು ಮತ್ತೆ ಬನ್ನಿ ಅಂತ ಹೇಳಬೇಕಾಗೇ ಇಲ್ಲ ಅದು ಆಕರ್ಷಣೆ ಎಷ್ಟೊಂದು ಇರುತ್ತೆ ಅಂತ ಅಂದ್ಬಿಟ್ರೆ ಅವ್ರು ಬರಲೇಬೇಕು ಆದರೆ ಮತ್ತೆ ಬನ್ನಿ ಅಂತ ಹೇಳೋದ್ರಿಂದ ಇನ್ನೂ ಬರಲೇಬೇಕು ಅಂತ ಅನಿಸುತ್ತೆ ಅವರು ಮತ್ತೆ ಬನ್ನಿ ಅದಕ್ಕೇನು ಇವರು ಮಾಸ್ಟರ್ ಮಾರು ಹೇಳ್ತಾರೆ ಮಾಸ್ಟರ್ ಹಿಂದಿರುಗುವಾಗ ಆಲೋಚಿಸಲಾರಂಭಿಸಿದ ಯಾರನ್ನು ಮತ್ತೆ ಹೋಗಿ ನೋಡಬೇಕೆಂಬ ಇಚ್ಛೆ ಆಗುತ್ತಿರುವುದೋ ಅಂಥ ಈ ಸೌಮ್ಯರು ಯಾರು ಪುಸ್ತಕ ಓದದೆ ಮನುಷ್ಯ ದೊಡ್ಡವನಾಗಬಲ್ಲನೆ ಹ್ಞೂ ಇದೊಂದು ಇಂಥ ಒಂದು ಭ್ರಮೆ ನೋಡಿ ದೊಡ್ಡವನಾಗಬ್ಬಲ್ಲನೆ ಏನು ಆಶ್ಚರ್ಯ ಇವರನ್ನು ಮತ್ತೆ ನೋಡಬೇಕು ಅಂತ ಅನ್ನಿಸುತ್ತಾ ಇದೆಯಲ್ಲ ಇವರು ಹೇಳಿದ್ದಾರೆ ಮತ್ತೆ ಬನ್ನಿ ಎಂದು ನಾಳೆಯೋ ನಾಡಿದ್ದೋ ಬೆಳಿಗ್ಗೆಯೇ ಬಂದುಬಿಡುತ್ತೇನೆ ಪರಮಂಶ್ರೀಗೆ ಎರಡನೇ ಭೇಟಿ ಎರಡನೇ ಭೇಟಿ ಬಂದಾಗ ಅವರು ಕ್ಷೂರ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದರಂತೆ ಅವನು ಶಾಲಾ ಹೊದ್ ಹೊದ್ಕೊಂಡಿದ್ದರು ಆವಾಗ ಚಳಿಗಾಲ ಆದ್ರ ದಿನ ಸಿದ್ಧವಾಗಿ ಹೊರಟಿದ್ರು ಆ ಸಂದರ್ಭದಲ್ಲಿ ಮಾಸ್ಟರ್ ಮಹಾಶಯ ಅವ್ರನ್ನ ಭೇಟಿಯಾಗ್ತಾನೆ ಅಲ್ಲಿ ಶ್ರೀರಾಮಕೃಷ್ಣರವ್ರನ್ನ ಕೇಳ್ತಾರೆ ನಿನ್ನ ಮನೆಯಲ್ಲಿ ಮಾಸ್ಟರ್ ಕಲ್ಕತ್ತಾದಲ್ಲಿ ಶ್ರೀರಾಮಕೃಷ್ಣರು ಇಲ್ಲಿ ಯಾರ ಮನೆಗೆ ಬಂದಿದ್ದೀಯೇ ಮಾಸ್ಟರ್ ಹಿರಿಯಕ್ಕನ ಈಶಾನ ಕವಿರಾಜನ ಮನೆಗೆ ಶ್ರೀರಾಮಕೃಷ್ಣರು ಓಹೋ ಈಶಾನನ ಮನೆಗೋ ಒಳ್ಳೆಯದು ಈಗ ಕೇಶವನಿಗೆ ಕೇಶವ ಸೇನಿಗೆ ಹೇಗಿದೆ ಆತನಿಗೆ ಬಹಳ ಕಾಯಿಲೆ ಆಗಿಬಿಟ್ಟಿತ್ತು ಮಾಸ್ಟರ್ ನಾನು ಹಾಗೆ ಕೇಳಿದ್ದೆ ಆದರೆ ಇಷ್ಟರಲ್ಲಿ ಗುಣವಾಗಿರಬೇಕು ಈಗ ನೋಡಿ ಕೇಶವಚಂದ್ರ ಸೇನ್ ಎಷ್ಟೊಂದು ಪ್ರಸಿದ್ಧನಾಗಿದ್ದು ಅಂತ ಅಂದ್ಬಿಟ್ರೆ ಶ್ರೀರಾಮಕೃಷ್ಣರು ಇವನಿಗೆ ಗೊತ್ತಿರಲೇಬೇಕು ಮಾಸ್ಟರ್ ಮಹೇಶ್ ಅಂತ ಕಲ್ ಕಲ್ಪಿಸಿಕೊಂಡ್ಬಿಡ್ತಾರೆ ಕೇಶವ ಮಹೇಶ್ ಚಂದ್ರ ಗೊತ್ತಿರಲೇ ಇಲ್ಲ ಕಲ್ಕತ್ತಾದಲ್ಲಿ ಆ ಬಾ ಕಲ್ಕತ್ತಾದಲ್ಲಿ ಮಾತ್ರ ಅಲ್ಲ ಭಾರತದಲ್ಲೂ ಕೂಡ ಅಷ್ಟೊಂದು ಪ್ರಸಿದ್ಧರಾಗಿ ದಿಢೀರ್ ಭಾರತದಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ತ್ರಿವೇಣ್ರಮಿಗೆ ಬಂದಿದ್ದಾಗ ಪರಿವರಾಜಕ್ಕೆ ಸಮಯದಲ್ಲಿ ತ್ರಿವೇಣ್ರಮಿಗೆ ಬಂದಿದ್ದಾಗ ಸುಂದರರಾಮಯ್ಯ ಅಂತ ಅಂದ್ಬಿಟ್ಟು ಅವ್ರನ್ನ ಭೇಟಿಯಾಗುತ್ತೆ ದೊಡ್ಡ ವಿದ್ವಾಂಸರು ಅವರು ಸುಂದರರಾಮಯ್ಯರ್ ಹೀಗೆ ಇರುವಾಗ ಆ ಸುಂದರರಾಮಯ್ಯರು ಹೇಳಿದ್ರಂತೆ ಆ ಕೇಶವಚಂದ್ರ ಸೇನ್ ಬಗ್ಗೆ ಕೇಶವಚಂದ್ರ ಸೇನ್ ಅಂಥ ಒಂದು ಮೇಧಾವಿ ಅಂಥ ಒಂದು ಏನು ವಾಗ್ಮಿ ಎಂಥ ಒಂದು ಶ್ರೇಷ್ಠ ವ್ಯಕ್ತಿ ಅಂತನ್ಬಿಟ್ಟು ಕೇಶವ ಚಂದ್ರ ಸೇನ ಪ್ರತಾಪಚಂದ್ರೇ ಸಿ ಮುಜುಮ್ದಾರ್ ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂಥ ಕೇಶವ ಚಂದ್ರ ಸೇನ ಪ್ರತಾಪಚಂದ್ರ ಬಂದ್ಬಿಟ್ಟು ಶ್ರೀರಾಮಕೃಷ್ಣ ಪದ ಕೂತ್ಕೊಂಡು ಮಾತಾಡ್ತಾ ಇದ್ದರು ಅವ್ರ ಮಾತನ್ನು ಕೇಳ್ತಾ ಇದ್ರು ಅಂತನ್ಬಿಟ್ಟು ಅಂಥ ಶ್ರೇಷ್ಠ ವ್ಯಕ್ತಿಗಳು ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣ ಹೆಸರೇ ಗೊತ್ತಿರಲಿಲ್ಲ ಸುಂದರಾಮಯ್ಯರು ಯಾವಾಗ ಆಗ ಶ್ರೀರಾಮಕೃಷ್ಣ ಬಗ್ಗೆ ಅವ್ರು ಹೇಳ್ತಾರೆ ಅಷ್ಟೊಂದು ಆ ಕೇಶವಚಂದ್ರ ಸೇನೆಯವರೆಲ್ಲ ಅಷ್ಟು ಪ್ರಸಿದ್ಧರಾಗಿದ್ದರು ಅವಾಗ ಯುವ ಜನಾಂಗಕ್ಕಂತೂ ಅವರು ಅತ್ಯಂತ ಆಕರ್ಷಣೆ ಅವಾಗ ಶ್ರೀರಾಮಕೃಷ್ಣರು ಕೇಶವನಿಗೆ ಗುಣವಾದರೆ ಭಗವತಿಗೆ ಎಳನೀರು ಸಕ್ಕರೆ ಅರ್ಪಿಸುವುದಾಗಿ ಹರಕೆ ಹೊತ್ತಿದ್ದೇನೆ ಬೆಳಗಿನ ಜಾವ ಎಚ್ಚರವಾಗಿ ಬಿಡುತ್ತದೆ ಆಗ ಎದ್ದು ಭಗವತಿಯ ಹತ್ತಿರ ಅಳುತ್ತ ಮೊರೆ ಇಡುತ್ತೇನೆ ಹೇ ಕೇಶವನಿಗೆ ಗುಣವಾಗುವಂತೆ ಮಾಡಿಬಿಡು ಆತ ಬದುಕಿಕೊಳ್ಳದೆ ಹೋದರೆ ಕಲ್ಕತ್ತೆಗೆ ಹೋದಾಗ ನಾನು ಇನ್ನು ಯಾರ ನಾ ಬೇರೆ ಯಾರ ಸಂಗಡ ಮಾತಾಡಲಿ ಅದಕ್ಕಾಗಿ ಎಳನೀರು ಸಕ್ಕರೆ ಹರಿಕೆ ಹೋಗ್ತಿರುವ ಅಂತಂದ್ಬಿಟ್ಟು ಅದಕ್ಕೆ ಆ ಶ್ರೀರಾಮಕೃಷ್ಣರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎರಡು ಅಂಶ ಇಲ್ಲಿ ನಾವು ಎರಡು ಮೂರು ಅಂಶ ನಾವು ಗಮನಿಸಬೇಕಿಲ್ಲಿ ಒಂದು ಶ್ರೀರಾಮಕೃಷ್ಣರು ಕೇಶವಚಂದ್ರ ಸೇನನ್ನು ತುಂಬ ಪ್ರಶಂಸೆ ಮಾಡ್ತಾ ಇಲ್ಲಿ ಯಾಕೆ ಅಂತಂದುಬಿಟ್ರೆ ಅವನಲ್ಲಿ ನಿಜವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕತೆ ಇದೆ ಭಗವದ್ಭಕ್ತಿ ಇದೆ ಆದ್ದರಿಂದ ಕಲ್ಕತ್ತಾಗೆ ಹೋದಾಗ ನಾನು ಅವನ ಹತ್ರ ಮಾತನಾಡೋದಕ್ಕೆ ನನಗೆ ತುಂಬ ಸಂತೋಷ ಸಂತೋಷ ಅವನು ಹೊರಟೋಗ್ಬಿಟ್ರೆ ಹೊರಟು ಹೋಗ್ಬಿಟ್ರೆ ನಾನು ಯಾರ ಹತ್ರ ಮಾತಾಡಲಿ ಅಂತಂದ್ಬಿಟ್ಟು ಅಲ್ಲಿ ಶ್ರೀರಾಮಕೃಷ್ಣರು ಆ ಕೇಶವಚಂದ್ರನ ಸೇನನ್ನು ಒಂದು ಪ್ರಶಂಸೆ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ಬಿಟ್ರೆ ಶ್ರೀರಾಮಕೃಷ್ಣ ಭಾವ ಪ್ರಚಾರದಲ್ಲಿ ಕೇಶವಚಂದ್ರನ ಸೇನನ ಪಾತ್ರ ಅತ್ಯಂತ ಹಿರಿದಾದದ್ದು ಆ ಕಲ್ಕತ್ತೆಯ ಯುವ ಜನಾಂಗಕ್ಕೆ ಶ್ರೀರಾಮಕೃಷ್ಣರ ಪರಿಚಯವಾದದ್ದು ಕೇಶವಚಂದ್ರನ ಸೇನನ ಮೂಲಕ ಅವನ ಪತ್ರಿಕೆಗಳ ಮೂಲಕ ಆದ್ದರಿಂದ ಆ ಕೇಶವಚಂದ್ರ ಸೇನಾ ಬದುಕಿರೋದು ಕೂಡ ಶ್ರೀರಾಮಕೃಷ್ಣ ಅವಶ್ಯಕವಾಗಿತ್ತು ಯಾಕೆ ಅಂತಂದ್ಬಿಟ್ರೆ ಅವರ ಭಾವಪ್ರಚಾರವಾಗೋದಕ್ಕೆ ಎಲ್ಲ ಕಡೆಯೂ ಕೂಡ ಹರಡೋದಕ್ಕೆ ಅದು ಅವಶ್ಯಕತವಾಗಿ ಅವಶ್ಯಕವಾಗಿತ್ತು ಹೀಗೆ ಆ ಶ್ರೀರಾಮಕೃಷ್ಣರು ಶ್ರೀ ಕೇಶವಚಂದ್ರನ ಸೇನಿನ ಮೇಲೆ ಇರತಕ್ಕಂಥ ಪ್ರೀತಿಯನ್ನೂ ಅವನಲ್ಲಿರತಕ್ಕಂಥ ಅಪಾರವಾಗಿರತಕ್ಕಂಥ ಭಕ್ತಿಭಾವವನ್ನು ಮತ್ತು ಅವನ ಇರುವಿಕೆಯ ಅವಶ್ಯಕತೆಯನ್ನು ಅವರು ಈ ಮಾತಿನ ಮೂಲಕ ಅವರು ಈ ಹರಿಕೆಯ ಮೂಲಕ ಅವರು ಸೂಚಿಸ್ತಾರೆ ಇಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಹರಿಕೆ ನಾವೆಲ್ಲ ಹರಕೆ ಹೊತ್ಕೋತೀವಿ ಎಷ್ಟೋ ಜನ ಹರಿಕೆ ಹೊತ್ಕೋತಾರೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಹ್ಮ್ ಜನ ಏನಾದರೂ ಕಷ್ಟ ಕಷ್ಟ ತಮ್ಮ ಕಷ್ಟ ಪರಂಪರೆ ಇದೆ ತಮ್ಮ ಕಷ್ಟ ನಮ್ಮ ತಮ್ಮ ತಮಗೆ ಕಷ್ಟ ಆಗಲಿ ಕಾ ಕಾಯಿಲೆ ಗುಣ ಆಗಲಿ ಅಂತ ಕೋರ್ಟ್ ಕೇಸಲ್ಲಿ ನಾನು ಗೆಲುವು ಗೆಲುವಾಗಲಿ ಅಂತ ಏನೋ ಇಟ್ಕೊಂಡ್ಬಿಟ್ಟು ಹರಕೆ ಹೊತ್ಕೋತಾರೆ ಅಥವಾ ತಮ್ಮ ಮಕ್ಕಳಿಗೋ ತಮ್ಮ ಕುಟುಂಬದವರಿಗೋ ಅದಕ್ಕೂ ಅವರಿಗೋಸ್ಕರ ಹರಕೆ ಹೊತ್ಕೋತಾರೆ ಇಲ್ಲಿ ಹಾಗೆಲ್ಲ ಶ್ರೀರಾಮಕೃಷ್ಣ ಹರಕೆ ಹೊತ್ತಿದ್ದು ಯಾರಿಗೋಸ್ಕರವಾಗಿ ಕೇಚವ್ ಚಂದ್ರ ಚೆನ್ನಿಗೆ ಅಂತ ಅಂದ್ಬಿಟ್ಟು ಅವರು ಆ ರೀತಿ ಒಬ್ಬ ವಿದ್ಯಾರ್ಥಿ ಇದ್ದಂತೆ ಅವನು ಯಾವಲ್ಲೂ ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ ಇಲ್ಲ ಅವನಿಗೆ ಆದರೆ ಪರೀಕ್ಷೆ ಸಮಯದಲ್ಲಿ ಹೋಗ್ತಾಯಿದ್ದಂತೆ ಹ್ಞೂ ಪರೀಕ್ಷೆ ಸಮಯದಲ್ಲಿ ಹೋಗಿ ಹೋಗ್ತಾಯಿದ್ದೆ ಒಂದು ಅವನಿಗೆ ಚೆನ್ನಾಗಿ ಓದ್ತಾ ಇದ್ದ ಆದರೆ ಮ್ಯಾಥಮೆಟಿಕ್ಸಲ್ಲಿ ತುಂಬ ಪೂರ್ ಅವನು ತುಂಬ ಪೂರ್ ಈಗ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಆಗ್ತಾಯಿದೆ ನಾಳೆ ದಿವಸ ಮ್ಯಾಥ್ಮೆಟಿಕ್ಸ್ ಪರೀಕ್ಷೆ ಅವನಿಗೆ ತುಂಬ ಭಯ ಆಗಿಬಿಡ್ತು ಏನು ಮಾಡೋದಪ್ಪ ಅಂತನ್ಬಿಟ್ಟು ಅದಕ್ಕೆ ಗಣಪತಿಗೆ ಅವನು ಹರಕೆ ಹೊತ್ಕೊಂಡಂತೆ ಪ್ರಾರ್ಥನೆ ಮಾಡ್ಕೊಂಡಂತೆ ಹೋಗಿ ಗಣಪತಿ ನನಗೆ ಮ್ಯಾಥ್ಮೆಟಿಕ್ಸ್ ಪರೀಕ್ಷೆ ಕ್ವಶನ್ ಪೇಪರ್ ಅತ್ಯಂತ ಸುಲಭವಾಗಿರಬೇಕು ನಾನು ಚೆನ್ನಾಗಿ ಮಾಡಬೇಕು ಎಲ್ಲ ಲೆಕ್ಕಗಳನ್ನು ಕೂಡ ಮಾಡಬೇಕು ಆ ರೀತಿ ಆಗಿಬಿಟ್ರೆ ನಿನಗೆ ನೂರು ರೂಪಾಯಿ ಮೋದಕವನ್ನ ಮಾಡಿಸಿ ಅರ್ಪಿಸ್ತೀನಿ ಅಂತಂದ್ಬಿಟ್ಟು ಹರಕೆ ಹೊತ್ಕೊಂಡಂತೆ ಆಯಿತು ಅವನು ಪರೀಕ್ಷೆಗೆ ಹೋದ ಪೇಪರ್ ಸಿಕ್ತು ಕೈಗೆ ಅವನು ಒಂದಾದ ಕೂಡಲೇ ಒಂದು ಅದಕ್ಕೆ ತುಂಬ ಸುಲಭವಾಗಿತ್ತಂತೆ ಅತ್ಯಂತ ಸುಲಭವಾಗಿತ್ತು ಅವನ ನಿರೀಕ್ಷಿಸಿಗಿಂತ ಅತ್ಯಂತ ಸುಲಭವಾಗಿತ್ತು ಎಲ್ಲ ಪ್ರಶ್ನೆಗೂ ಕೂಡ ಅವನು ಸರಿಯಾಗಿ ಕರಾರೋಗಕ್ಕಾಗಿ ಉತ್ತರ ಬರೆದನಂತೆ ಹ್ಞೂ ಬರೆದು ಬಿಟ್ಟು ಅರ್ಧ ಗಂಟೆ ಮುಂಚೆನೇ ಅವನ್ನೆಲ್ಲ ಉತ್ತರ ಪತ್ರಿಕೆ ಮುಗಿದೋಯ್ತು ಬರೆದಿದ್ದೆಲ್ಲ ಮುಗಿದೋಯ್ತು ಆಮೇಲೆ ಇನ್ನು ಅರ್ಧ ಗಂಟೆ ಕೂತ್ಕೊಂಡು ಏನು ಮಾಡೋದು ಬೇಗ ಹೋಗಿಬಿಡೋದಿಲ್ಲ ಹ್ಞೂ ಏನು ಮಾಡೋದು ಅಂತ ಅಂದ್ಬಿಟ್ಟು ಅವನಿಗೆ ಅವಾಗ ಗಣಪತಿ ನೆನಪಾಯ್ತಂತ ಓ ಮುದುಕ ಅರ್ಪಿಸ್ತೀನಿ ಅಂತ ಹೇಳಿದ್ನಲ್ಲ ಅಂತಂದ್ಬಿಟ್ಟು ಆವಾಗ ಅವ್ನು ಯೋಚನೆ ಮಾಡಿದಂತೆ ಇನ್ನೂ ಪರೀಕ್ಷೆನೂ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಇನ್ನು ನೂರು ರೂಪಾಯಿ ಆಯಿತು ಖರ್ಚು ಮಾಡಬೇಕು ಹ್ಞೂ ಹ್ಞೂ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಯ್ತಲ್ಲ ಅಂತನ್ಬಿಟ್ಟು ಅವನು ಯೋಚನೆ ಮಾಡಿದ ಮಂತೆ ಹ್ಞೂ ನೂರು ನೂರು ರೂಪಾಯಿಗೆ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡ್ದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಹಾಕಿ ಮಾಡಿದೆ ಇಷ್ಟು ಹಿಟ್ಟ ಬೇಕು ಇಷ್ಟು ಬೆಲ್ಲ ಬೇಕು ಇಷ್ಟು ಕಾಯಿ ಬೇಕು ತೆಂಗಿನಕಾಯಿ ಬೇಕು ಅದನ್ನೆಲ್ಲ ಲೆಕ್ಕ ಹಾಕೋಕ್ಷಿರು ಮಾಡಿದೆ ಇಷ್ಟಕ್ಕಿಷ್ಟು ಇಷ್ಟಕ್ಕಿಷ್ಟು ಇಷ್ಟು ಲೆಕ್ಕ ಹಾಕೋಕ್ಷಿರು ಮಾಡ್ದೆ ಆಮೇಲೆ ಆಮೇಲೆ ಐವತ್ತು ರೂಪಾಯಿಗೆ ಇಳಿಸಿದ ಆಮೇಲೆ ಐವತ್ತು ರೂಪಾಯಿಗೆ ಲೆಕ್ಕ ಹಾಕೋಕ್ಷ ಮಾಡ್ದ ಆಮೇಲೆ ಇಪ್ಪತ್ತೈದು ರೂಪಾಯಿಗೆ ಇಳಿಸ್ದ ಅದನ್ನೂ ಲೆಕ್ಕ ಹಾಕೋಕ್ಷರ್ ಮಾಡ್ದೆ ಇಷ್ಟು ಬೇಕು ಅಂತನ್ಬಿಟ್ಟು ಕೊನೆ ನಾನು ಯೋಚನೆ ಮಾಡ್ದೆ ಅಯ್ಯೋ ದೇವ್ರಿಗೆ ಪ್ರೀತಿ ತಾನೇ ಬೇಕಾಗಿರೋದು ಮೂದ್ಗ ಕಟ್ಕೊಂಡು ಏನು ಮಾಡಬೇಕು ಅವನಿಗೆ ಪತ್ರ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ ಅಪರಿಚಿತ ಅಂತ ಹೇಳಿದ್ವ ಕೃಷ್ಣ ಅದರಿಂದ ಇದು ಇದೆಲ್ಲ ಯಾತಕ್ ಬೇಕು ಅವನಿಗೂ ಕೂಡ ತಿನ್ನೋದು ಕಷ್ಟವಾಗ್ಬೋದು ಅವನಿಗೆ ಪ್ರೀತಿನೇ ಮುಖ್ಯ ಭಕ್ತಿನೇ ಮುಖ್ಯ ಅಂತಂದ್ಬಿಟ್ಟು ಅವನಿಗೆ ಕ್ಯಾನ್ಸಲ್ ಮಾಡಿಬಿಟ್ನಂತೆಲ್ಲ ಅಷ್ಟೊತ್ತಿಗೆ ಬೆಲ್ಲ ಆಗ್ಬಿಡ್ತು ಆಮೇಲೆ ಅವ್ರಿಗೆ ಏನೋ ಉಪಾಧ್ಯಾಯರು ಬಂದರು ಬಂದುಬಿಟ್ಟು ಪ್ರ ಉತ್ತರ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿದ್ರು ಇವನು ಪತ್ರ ಪತ್ರಿಕೆ ಅವನು ಮನೆಗೆ ಬಂದಂತೆ ಮನೆಗೆ ಬಂದ್ಬಿಟ್ಟು ತಂದೆ ಕೇಳಿದ್ರಂತೆ ಏನಪ್ಪ ಚೆನ್ನಾಗಿ ಮಾಡಿದೆಯಾ ಹೇಗಿತ್ತು ಅಂತ ಓ ಫಸ್ಟ್ ಕ್ಲಾಸ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಪತ್ರಿಕೆಯು ಎಲ್ಲ ಕ್ವಶ್ಚನಿಗೂ ಕೂಡ ನಾನು ಉತ್ತರ ಮಾಡಿಬಿಟ್ಟಿದ್ದೀನಿ ನೋಡಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಕೊಡು ಅಂತ ಅವನು ಕೊಟ್ಟಂತೆ ಕೊಟ್ಟು ನೋಡ್ತಾನೆ ಆ ತಂದೆಗೆ ಆಶ್ಚರ್ಯ ಆಯಿತು ಏನಿದು ಏನು ಮಾಡಿಬಿಟ್ಟಿದ್ಯಪ್ಪ ನೀನು ಎಲ್ಲ ಮುದುಕ ವಿಚಾರವೇ ಇದೆ ಅದರಲ್ಲಿ ಅಲ್ಲ ಅಲ್ಲ ಮುದುಕ ವಿಚಾರ ಇಲ್ಲ ಅದನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ ಉತ್ತರ ಪತ್ರಿಕೆ ತ ವಾಪಸ್ ತಂದುಬಿಟ್ಟಿದ್ದಾನೆ ಉತ್ತರ ಪತ್ರಿಕೆ ವಾಪಸ್ ತಂದುಬಿಟ್ಟು ಉತ್ತರ ಉತ್ತರ ಪತ್ರಿಕೆ ತನ್ನ ಕೈನಲ್ಲಿ ಅದನ್ನು ಕೊಡ್ತಾಯಿದ್ದಾನೆ ಈಗ ನೋಡಿ ಹೇಗಾಯಿತು ಅಂತ ಅಂದ್ಬಿಟ್ಟು ಸೊ ಗಣೇಶ ಹಡ್ಡಿ ಲಾಸ್ಟ್ ಲಾಫ್ ಅಲ್ವಾ ಈ ಥರ ಹರಿಕೆ ಹೊತ್ಕೋತೀವಿ ನಾವು ಅದು ಏನಾಗುತ್ತೆ ಅಂತ ಅಂದ್ಬಿಟ್ರೆ ನಮ್ಮ ಕೆಲಸ ಮುಗಿದೋದ್ಮೇಲೆ ಅದ್ರ ಬಗ್ಗೆ ಇರತಕ್ಕಂಥ ಗಾ ಸೀರಿಯಸ್ನೆಸ್ ಹೊಟ್ಟು ಹೋಗ್ಬಿಡುತ್ತೆ ಮಾಡಲೇಬೇಕು ಅಂತೇಳಿ ಪೋಸ್ಟ್ಫೋನ್ ಮಾಡ್ತಾವೆ ಯಾವ ಆಮೇಲೆ ಹೋದ್ರಾಯ್ತು ತಿರುಪತಿ ಹೋಗ್ಬಿಟ್ಟು ಅಂದ್ಕೊಂಡ್ಬಿಟ್ಟಿರ್ತಾರೆ ಹಾಂ ಏನಾರು ನನ್ನ ಕೆಲ ಕಾರ್ಯ ಆದರೆ ನಾನು ತಿರುಪತಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಯ್ಯೋ ಹೋಗೋಣ ಆಮೇಲೆ ಹೋಗೋಣ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಆಮೇಲೆ ತುಂಬ ಅವ್ರು ಯಾರು ಭಯಪಟ್ಟು ಹೀಗೆ ಹೋಗದಿದ್ರೆ ಇನ್ನೇನೋ ಖಾಯಿಲೆ ಬರುತ್ತೆ ಇನ್ನೇನೋ ತೊಂದರೆ ಆಗುತ್ತೆ ಅಂತೇನಾರ ಆದರೆ ಅವಾಗ ಮಾತ್ರ ಹೋಗ್ತಾರೆ ಇನ್ನೇನೋ ಖಾಯಿಲೆ ಆಗಿಬಿಡುತ್ತೆ ಓಹ್ ಅವಾಗ ಅನಿಸುತ್ತೆ ಅವರಿಗೆ ಓಹ್ ನಾವು ತಿರುಪತಿ ಹೋಗಿ ನರಕೆ ಹೋದಿದ್ದು ಹೋಗಲೇ ಇಲ್ಲ ಅದಕ್ಕೋಸ್ಕರ ಇದಾಗಿರ್ಬೋದು ಅಂತನ್ಬಿಟ್ಟು ಆಮೇಲೆ ಅವರು ಪ್ಲ್ಯಾನ್ ಮಾಡ್ತಾರೆ ಹೋಗ್ಬೇಕು ಅಂತ ಆ ಥರ ಎಲ್ಲ ಆಗತ್ತೆ ಆದರೆ ಶ್ರೀರಾಮಕೃಷ್ಣ ನೋಡಿ ಎಷ್ಟೊಂದು ಅವರಲ್ಲಿ ಆ ಭಕ್ತಿಭಾವ ಪ್ರಾಮಾಣಿಕತೆ ಎಷ್ಟೊಂದು ಭಕ್ ಪ್ರಾಮಾಣಿಕತೆ ಇರುತ್ತೆ ಅಂತನ್ಬಿಟ್ಟು ಅವರಿಗೆ ಆಮೇಲೆ ಕೇಳ್ತಾರೆ ಮಾಸ್ಟರ್ ಮಹಾಶಿಯರು ಮಾಸ್ಟರ್ ಮಹೇಶ್ ಒಳ್ಳದು ಯಾರೋ ಒಬ್ಬ ಕುಕ್ ಸಾಹೇಬ ಅಂತ ಬಂದಿದ್ದಾನಂತಲ್ಲ ನಿಜವೇ ಆತ ಉಪನ್ಯಾಸ ಕೊಡುತ್ತಾ ಇದ್ದ ಇದ್ದಾನೇನು ಒಮ್ಮೆ ಕೇಶವ ನನ್ನನ್ನು ಜಹಜನಲ್ಲಿ ಕರೆದುಕೊಂಡು ಹೋಗಿದ್ದ ಅದರಲ್ಲಿ ಆತನೂ ಇದ್ದ ಮಾಸ್ಟರ್ ಹೌದು ನಾನು ಹಾಗೆ ಕೇಳಿದ್ದೇನೆ ಆದರೆ ನಾನು ಮಾತ್ರ ಹೋಗಿ ಆತನು ಉಪನ್ಯಾಸ ಕೇಳಲಿಲ್ಲ ಆತನ ವಿಷಯವಾಗಿ ಹೆಚ್ಚಾಗಿ ಏನೂ ಗೊತ್ತಿಲ್ಲ ಶ್ರೀರಾಮಕೃಷ್ಣರು ಇಲ್ಲೊಂದು ವಿಚಾರವನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ ಪ್ರತಾಪನ ಸೋದರ ಇಲ್ಲಿಗೆ ಬಂದಿದ್ದ ಕೆಲವು ದಿನ ಇದ್ದ ಕೆಲಸವೂ ಇಲ್ಲ ಕಾರ್ಯವೂ ಇಲ್ಲ ಹೇಳಿದೆ ಹೇಳಿದ ಇಲ್ಲಿ ಸುಮ್ಮನೆ ಇದ್ದು ಬಿಡುತ್ತೇನೆ ಅಂತ ಹೆಂಡತಿ ಮಕ್ಕಳನ್ನೆಲ್ಲ ಮಾವನ ಮನೆಗೆ ಒಟ್ಟಿ ಬಿಟ್ಟಿರುವುದಾಗಿ ತಿಳಿದು ಬಂತು ಅನೇಕ ಮಕ್ಕಳು ಮರಿ ತರಾಟಿಕೆ ತೆಗೆದುಕೊಂಡೆ ಹಾಗೆ ನೋಡು ಇದನ್ನು ಮಕ್ಕಳು ಮರಿ ಆಗಿಬಿಟ್ಟಿವೆ ನೆರೆಹೊರೆಯ ಜನರು ಬಂದು ಅವರನ್ನು ಪೋಷಿಸಿ ಬೆಳೆಸಿ ಮನುಷ್ಯರನ್ನಾಗಿ ಮಾಡುತ್ತಾರೇನೆ ಹೆಂಡಿತಿ ಮಕ್ಕಳನ್ನು ಮಾವನ ಮನೆಗೆ ಅಟ್ಟಿಬಿಟ್ಟಿದ್ದೇನಲ್ಲ ಅವರನ್ನು ಬೇರೊಬ್ಬರು ಸಾಕಿ ಸಲಹುತ್ತಿದ್ದಾರಲ್ಲ ಎಂಬ ನಾಚಿಕೆಯೂ ಆತನಿಗಿರಲಿಲ್ಲ ಆತನನ್ನು ಚೆನ್ನಾಗಿ ಬೈದು ಹೇಳಿದೆ ಯಾವುದಾದರೂ ಒಂದು ಉದ್ಯೋಗಕ್ಕೆ ಸೇರಿಕೋ ಅಂತ ಆಗ ಮಾತ್ರ ಇಲ್ಲಿಂದ ಹೊರಡಲು ಮನಸ್ಸು ಮಾಡಿದ ಇಲ್ಲಿ ನೋಡಿ ಏನು ಆಶ್ಚರ್ಯ ಶ್ರೀರಾಮಕೃಷ್ಣ ಯಾವ ಸಂಸಾರ ತ್ಯಾಗವನ್ನೇ ಅವರು ಉತ್ತೇಜನ ಕೊಡ್ತಾ ಇದ್ದಿದ್ದಲ್ವ ಸಂಸಾರ ತ್ಯಾಗ ಮಾಡಬೇಕು ತ್ಯಾಗದ ತ್ಯಾಗಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತಾಯಿದ್ದರು ಆದರೆ ಇವನು ತ್ಯಾಗ ಮಾಡಿ ಬಂದಿದ್ದಾನೆ ಅವನನ್ನು ಡಿಸ್ಕರೇಜ್ ಮಾಡಿ ವಾಪಸ್ ಕಳಿಸ್ತಾ ಇದ್ದಾರೆ ಎಂಥ ತ್ಯಾಗ ತ್ಯಾಗ ಮಾಡಿ ಬಂದೆ ಅಂತನ್ಬಿಟ್ಟು ಇಲ್ಲಿ ತ್ಯಾಗ ಅಂತಂದರೆ ಎಂಥದ್ದು ಯಾವುದು ನಿಜವಾದ ತ್ಯಾಗ ಅದನ್ನು ನಾವು ಗಮನಿಸಬೇಕಲ್ಲಿ ಇದರಲ್ಲಿ ಭಗವದ್ಗೀತೆಯಲ್ಲಿ ತ್ಯಾಗದ ಬಗ್ಗೆ ಹೇಳ್ತಾರೆ ಏನು ಅಂತನ್ಬಿಟ್ರೆ ತ್ಯಾಗದಲ್ಲಿ ಮೂರು ವಿಧ ಅಂತನ್ಬಿಟ್ಟು ಸತ್ವ ರಜಸ್ಸು ತಮಸ್ಸು ಅಂತನ್ಬಿಟ್ಟು ಹೇಳ್ತಾರೆ ನೇತೃತ್ವ ಸಂನ್ಯಾಸ ಕರ್ಮಣ ನೋ ಉಪಪದ್ಯತೆ ಮೋಹಾತ್ತರಿತ್ಯಾಗ ತಮಸ ಪರಿಕೀರ್ತಿ ದುಃಖಮಿತ್ಯ ಎತ್ಕರ್ಮ ಇದು ತಮಸ್ ತಾಮಸಿಕಾಗ ತಮಸಿಕ್ಯಾಗ ದುಖತ್ಕರ್ಮ ಕಾಯಕ್ಲೇಶ ಸಕೃತ್ ರಾಜಸಂತ್ಯಾಗಲೇತ್ ಇದು ರಾಜಸಿಕತೆಯಾಗುವಂತೆ ಆಮೇಲೆ ಕಾರ್ಯಮಿತ್ಯ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂತ್ಯ ಫಲಂ ಚೈವ ಸತ್ಯಾಗಹ ಸಾತ್ವಿಕೋ ಮತಃ ಇದು ಸಾತ್ವಿಕತೆಯಾಗುವಂತೆ ಅಂತಂದರೆ ಇಲ್ಲಿ ಇವು ಪ್ರತಾಪ ಮಾಡಿರ್ತಕ್ಕಂಥ ತ್ಯಾಗ ಎಂಥದ್ದು ಅದು ತಾಮಸಿಕವೂ ಅಥವಾ ರಾಜಸಿಕವೂ ಕೂಡ ಆಗಿರ್ಬೋದು ಅಂತಂದರೆ ನಾವು ಶ್ರೀರಾಮಕೃಷ್ಣ ಮೊದಲೇ ಹೇಳಿದಂತನೇ ಕರ್ಮವನ್ನು ತ್ಯಾಗ ಮಾಡೋದಕ್ಕೆ ಮನಸ್ಸು ಪರಿಪಕ್ವವಾಗಿರಬೇಕು ಆ ಪರಿಪಕ್ವತೆಯನ್ನು ಮುಟ್ಟಿದಾಗ ಮನಸ್ಸು ಏನಾಗುತ್ತೆ ಅಂತಂದ್ಬಿಟ್ರೆ ಸ್ವಾಭಾವಿಕವಾಗಿ ಎಲ್ಲಾ ಕರ್ಮ ಕರ್ಮದಿಂದಲೂ ಮುಕ್ತವಾಗುತ್ತೆ ಕರ್ಮ ತಾನಾಗೇ ಬಿದ್ದು ಹೋಗುತ್ತೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಹಾಗೆಯೇ ಅದು ಆಗಬೇಕು ಇಲ್ಲಿ ಪ್ರತಾಪನ ಸ್ಥಿತಿ ಹೇಗಿದೆ ಅಂತಂದುಬಿಟ್ರೆ ಅವನು ಯಾವುದೋ ಒಂದು ಕಷ್ಟದಕ್ಕೆ ಒಳಗಾಗಿರ್ಬೋದು ಆ ಕಷ್ಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇರೋ ಅಥವಾ ಈ ಕರ್ಮ ಎಲ್ಲ ಬೇಡಪ್ಪ ಈ ಜವಾಬ್ದಾರಿ ಎಲ್ಲ ಬೇಡಪ್ಪ ಅಂತ ಅಂದ್ಬಿಟ್ಟು ಜವಾಬ್ದಾರಿಯನ್ನು ಕಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವನು ಸಂಸಾರ ತ್ಯಾಗ ಮಾಡ್ತಾ ಇರ್ಬೋದು ಹೀಗೆ ಅನೇಕ ಕಾರಣಗಳು ಇರ್ಬೋದು ಅವನ ತ್ಯಾಗದಕ್ಕೆ ಅವನ ತ್ಯಾಗದ ಹಿಂದೆ ಇರತಕ್ಕಂಥ ನಿಜವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಭಾವ ಇರಲಿಲ್ಲ ಅವನು ಜವಾಬ್ದಾರಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾಕೆ ಅಂತಂದರೆ ಯಾವ ವ್ಯಕ್ತಿ ಸಂಸಾರದ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವೋ ಆ ವ್ಯಕ್ತಿ ನಿಜವಾದ ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ಸ್ವೀಕರಿಸೋಕೆ ಸಾಧ್ಯವಾಗುವುದಿಲ್ಲ ಯಾಕೆ ಅಂತಂದುಬಿಟ್ರೆ ಸಂಸಾರ ಜವಾಬ್ದಾರಿಗಿಂತಲೂ ಕೂಡ ಆಧ್ಯಾತ್ಮಿಕ ಜವಾಬ್ದಾರಿ ಇದೆಯಲ್ಲ ಅದು ಅತ್ಯಂತ ಹಿರಿದಾದದ್ದು ಅತ್ಯಂತ ಹಿರಿದಾದದ್ದು ಅದು ಯಾಕೆ ಅಂತಂದುಬಿಟ್ರೆ ಅದು ನನ್ನ ಇಡೀ ವ್ಯಕ್ತಿತ್ವದ ಇಡೀ ಆದರ್ಶದ ಇಡೀ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ವಹಿಸ್ಕೊಳ್ತಕ್ಕಂಥದ್ದು ಆ ಜವಾಬ್ದಾರಿ ವಹಿಸ್ಕೊಬೇಕು ಅಂತಂದುಬಿಟ್ರೆ ಆ ಮನುಷ್ಯನಿಗೆ ಅತ್ಯಂತ ಜವಾಬ್ದಾರಿಯ ಪ್ರಜ್ಞೆ ಇರಬೇಕು ತಾನೇನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಅರಿವಿರಬೇಕು ಹಾಗಿದ್ದಾಗ ಮಾತ್ರ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಎಸ್ಕೆಪಿಸಮ್ ಆಗಿಬಿಡುತ್ತೆ ಎಸ್ಕೆ ಪಿಸಮ್ ಎಸ್ಕೆಪಿಸಮ್ ಅಂತಂದುಬಿಟ್ರೆ ಯಾವುದೋ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ಕಳ್ಸ್ಕೊಳ್ಳೋದಕ್ಕೆ ಎಷ್ಟೋ ಜನ ವ್ಯಕ್ತಿಗಳು ಹಾಗೆ ಮಾಡ್ತಾರೆ ಅವರು ಪ್ರಾಪಂಚಿಕ ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅದನ್ನು ನೋಡಿಸ್ಕೊಳೋದಕ್ಕೋಸ್ಕರವಾಗಿ ಅನೇಕರು ಆಧ್ಯಾತ್ಮಿಕ ಜೀವನವನ್ನು ಅವರು ಹಿಡಿತಾರೆ ಆಧ್ಯಾತ್ಮಿಕ ಸಾಧನೆ ಮಾಡೋ ಸುಲಭ ತಾನೇ ಸುಲಭ ಕೂತ್ಕೊಂಡು ಜಪ ಮಾಡಿದ್ರೆ ಆಯಿತು ಅಷ್ಟೇ ತಾನೇ ಕೂತ್ಕೊಂಡು ಜಪ ಮಾಡೋದು ಆಯಿತು ಹ್ಞೂ ಜಪ ಮಾಡ್ತಾ ಇರೋದು ಹ್ಞೂ ಜಪ ಮಾಡ್ತಾ ಇರೋದು ಭಾಳ ಸುಲಭ ಯಾವ ಕೆಲಸ ಏನಿಲ್ಲ ಕಾರ್ಯ ಇಲ್ಲ ಈ ಥರ ಇದ್ಬಿಟ್ರೆ ಹೇಗೆ ಸ್ವಾಮಿ ವಿವೇಕಾನಂದರಿಂದೆಲ್ಲ ನೋಡಿದ್ರು ಎಷ್ಟೋ ಜನ ವ್ಯಕ್ತಿಗಳು ಸಂಸಾರ ತ್ಯಾಗ ಮಾಡಿಬಿಟ್ಟು ಈ ರೀತಿ ಅವರು ಕಾಲಹರಣ ಮಾಡ್ತಾ ಇದ್ದಿದ್ದನ್ನು ಸಂಪೂರ್ಣವಾಗಿ ಜೀವನವನ್ನು ವ್ಯರ್ಥಗೊಳಿಸ್ತಾ ಇದ್ದಿದ್ದನ್ನು ಶ್ರೀರಾಮಕೃಷ್ಣ ಸ್ವಾಮಿ ವಿವೇಕಾನಂದರು ನೋಡಿದರು ಅದಕ್ಕೋಸ್ಕರವಾಗಿ ಅವರು ಈ ಸಾಧುಗಳು ಈ ತ್ಯಾಗ ಮಾಡಿರ್ತಕ್ಕಂಥ ಸಾಧುಗಳ ಸುಮ್ಮನೆ ಸಂಸಾರ ತ್ಯಾಗವನ್ನು ಮಾಡಿರ್ತಾರೋ ಇನ್ನೊಂದು ಸಂಸಾರಕ್ಕಂತೂ ಹೋಗುವಾಗಿಲ್ಲ ಮನೇಲಿ ಯಾರು ಸೇರಿಸ್ಕೊಳ್ಳೋದಿಲ್ಲ ಹೆಂಗ್ ಮಾಡೋದು ಅವ್ರಿಗೇನಾದರೂ ಕೂಡ ಅವರಿಗಾದ್ರು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅವರನ್ನು ಅವ್ರನ್ನ ಕೆಲಸದಲ್ಲಿ ತೊಡಗೋಕೋಸ್ಕರ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿಬಿಟ್ಟು ಒಳ್ಳೆಯ ಕೆಲಸದಲ್ಲಿ ತೊಡಗಿ ಸೇವಾಕ್ಯ ಕಾರ್ಯವನ್ನು ಆದರೂ ಮಾಡಲಿ ಅಂತನ್ಬಿಟ್ಟು ಅವರು ಈ ಸೇವಾ ಕೇಂದ್ರವನ್ನು ರಾಮಕೃಷ್ಣ ಮಹಾಸಂಘವನ್ನು ಸ್ಥಾಪನೆ ಮಾಡಿದರು ಅದರ ಮೂಲಕ ಅವರು ತಮ್ಮ ಸಾಧನೆಯನ್ನು ಮಾಡಲಿ ಆತ್ಮನೂ ಮೋಕ್ಷಾರ್ಥಂ ಹಾಗೇ ಸಮಾಜಕ್ಕೂ ಕೂಡ ಹಿತವನ್ನು ಉಂಟು ಅವರಿಂದ ಸಮಾಜಕ್ಕೂ ಕೂಡ ಹಿತವಾಗಲಿ ಆ ಒಂದು ದೃಷ್ಟಿಯಿಂದ ಮಾಡಿರತಕ್ಕಂಥದ್ದು ಅನೇಕರು ಈ ತಮ್ಮ ಆಧ್ಯಾತ್ಮಿಕ ಸಾಧ ಸಾಧನೆಯನ್ನು ಕಡೆ ಕಡೆ ಸಂಸಾರದ ಜವಾಬ್ದಾರಿಯನ್ನು ಬಿಟ್ಬಿಟ್ಟು ಆಧ್ಯಾತ್ಮಿಕ ಸಾಧನೆಯನ್ನು ಕಡೆಗಣಿಸ್ಬಿಟ್ಟು ಅವರು ತಮ್ಮ ಜೀವನವನ್ನು ಅವರು ವ್ಯರ್ಥಗೊಳಿಸ್ಕೊಂಡ್ಬಿಡ್ತಾರೆ ಅದನ್ನು ತಪ್ಪಿಸೋಕೋಸ್ಕರವಾಗಿ ಪ್ರತಾಪ್ ಚಂದ್ರ ಮಧುಮ್ಜಾರ್ ಅಲ್ಲ ಶ್ರೀರಾಮಕೃಷ್ಣರು ಈ ಪ್ರತಾಪನಿಗೆ ಆ ಬೈತಾರೆ ಪ್ರತಾಪನ ತಮ್ಮನಿಗೆ ಸೋದರನಿಗೆ ಆ ರೀತಿ ಬೈತಾರೆ ಹಾಗೆಯೇ ಪ್ರತಾಪ ಹಜ್ರ ಕೂಡ ಹಾಗೆಯೇ ಎಲ್ಲ ಜವಾಬ್ದಾರಿಯನ್ನು ಬಿಟ್ಕೊಂಡ್ಬಿಟ್ಟು ಅಲ್ಲಿ ದಕ್ಷಿಣೇಶ್ವರದಲ್ಲಿ ಇದ್ದ ಎಷ್ಟು ಹೇಳಿದರೂ ಕೂಡ ಶ್ರೀರಾಮಕೃಷ್ಣ ಹೇಳಿದ್ರು ಹೇಳಿದ್ರು ಕೂಡ ಕೇಳಿಲ್ಲ ಅವನು ಹ್ಞೂ ಅಲ್ಲಿ ಕಾಲಹರಣ ಮಾಡ್ತಾ ಇದ್ದ ಈಗ ಶ್ರೀರಾಮ್ ಕೃಷ್ಣರು ಈ ಮಾಸ್ಟರ್ ಮಹೇಶ್ವನಿ ಸ್ವಲ್ಪ ಒಳಗಿಂದೊಳಗೆ ಸಂತೋಷ ಆಗಿರ್ಬೋದು ಸಂತೋಷ ಆಗಿರ್ಬೋದು ಏಕೆಂದರೆ ಶ್ರೀರಾಮಕೃಷ್ಣರು ಸಂಸಾರ ಜೀವನಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅಂತ ಅವನಿಗೆ ಅನಿಸಿದ್ದು ಕಾಣಿಸುತ್ತೆ ಹ್ಞೂ ಅನಿಸಿದ್ದು ಕಾಣಿಸುತ್ತೆ ಅವನು ಮದುವೆ ಆಗಿತ್ತಲ್ಲ ಅದಕ್ಕೋಸ್ಕರ ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ ಆಗಿರ್ತು ಹ್ಞೂ ಆಗ ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಶ್ರೀರಾಮಕೃಷ್ಣರು ಕೇಳ್ತಾರೆ ಅವನನ್ನು ನಿನಗೆ ವಿವಾಹವಾಗಿದೆಯೇ ಒಳ್ಳೆಯ ಪ್ರಶ್ನೆ ಅವನೀಗ ಅವನೊಳಗೊಳಗೆ ಈ ಥರ ಯೋಚನೆ ಮಾಡ್ತಾ ಇರುವಾಗ ಅವರು ವಿವಾಹವಾಗಿದೆಯಂತೆ ಕೇಳಿದಾಗ ಅವನೇನು ಅವ್ನಿಗೆ ಹೇಗೆ ಹೇಗೆ ಅನಿಸಿರ್ಬೇಕು ಯೋಚನೆ ಮಾಡಿ ಹೇಗೆ ಅನಿಸಿರಬೇಕು ಈಗ ನಿನಗೆ ವಿವಾಹವಾಗಿದೆಯೇ ಮಾಸ್ಟರ್ ಹೌದು ಆಗಿದೆ ಅವನು ತುಂಬ ಸಂತೋಷದಿಂದ ಹೇಳಿರಬೇಕು ಬಹುಶಃ ಹ್ಞೂ ಸಂತೋಷದಿಂದ ಹೋ ಹೌದು ಆಗಿದೆ ಎಸ್ ಎಸ್ ಕರೆಕ್ಟ್ ಅಂತಂದ್ಬಿಟ್ಟು ಶ್ರೀರಾಮ್ ಕೃಷ್ಣ ಬೆಚ್ಚಿಬಿದ್ದು ಓ ರಾಮ್ಲಾಲ್ ನೋಡು ಈತ ಈಗಲೇ ಯಾವಾಗ ಮಾಡ್ಕೊಂಡು ಬಿಟ್ಟಿದ್ದಾನೆ ಅವರು ಗಾಬರಿಯನ್ನು ವ್ಯಕ್ತಪಡಿಸ್ತಾರೆ ಅಯ್ಯೋ ಈಗ ನಾನಿವನು ಭಾಳ ಒಳ್ಳೆ ಆಧ್ಯಾತ್ಮಿಕ ಚಿಹ್ನೆಗಳಿದೆ ಇವನಲ್ಲಿ ಹ್ಞೂ ತುಂಬ ದೊಡ್ಡ ಅವನು ಸಾಧುವಾಗ್ತಾನೆ ಅಂತೆಲ್ಲ ಏನೇನೋ ಭರವಸೆ ಇಟ್ಕೊಂಡಿದ್ದೆ ಆಗಲೇ ಇವನಿಗೆ ವಿವಾಹವಾಗ್ಬಿಟ್ಟಿದ್ದಿಲ್ಲಪ್ಪ ಅಯ್ಯೋ ಎಂಥ ಅನ್ಯಾಯ ಹೋಯಿತೋ ಅಂತ ಅವರಿಗೆ ತುಂಬ ಪರಿತಪಿಸ್ತಾರೆ ಆ ಪರಿತಪಿಸ್ತಾ ಆ ಭಾವವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಆಗ ಆ ಮಾಸ್ಟರ್ ಮಹರ್ಷಿಯ ಮನಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಅವನು ಸಂತೋಷದಿಂದ ಹೇಳಿರ್ತಾನೆ ನನಗೆ ವಿವಾಹವಾಗಿದೆ ಎಸ್ ನನಗೆ ವಿವಾಹವಾಗಿದೆ ಎಸ್ ಅಂತನ್ಬಿಟ್ಟು ಈಗ ಅಯ್ಯೋ ವಿವಾಹ ಹೋಗ್ಬಿಟ್ಟಿದೆಯಾ ನಿನಗೆ ಅಯ್ಯೋ ಅಯ್ಯೋ ಎಂಥ ಕತೆ ಅಯ್ಯೋ ಎಂಥ ಅನ್ಯಾಯ ಹೋಗೋಯ್ತು ಅಂತ ಅವ್ರು ಹೇಳಿದರೆ ಅವನಿಗೆ ಹೇಗೆ ಅನಿಸ್ಬೋದು ಮಾಸ್ಟರ್ ಘೋರತರ ಅಪರಾಧ ಮಾಡಿದವನ ಹಾಗೆ ಸ್ತಬ್ಧನಾಗಿ ತಲೆ ತಗ್ಗಿಸಿ ನೆಲ ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದಾನೆ ತುಂಬ ನಾಚಿಕೆ ಆಗ್ಬಿಡುತ್ತೆ ಅವನಿಗೆ ಯೋಚಿಸುತ್ತಿದ್ದಾನೆ ವಿವಾಹವಾಗುವುದು ದೊಡ್ಡ ಪಾಪಕೃತ್ಯವೇ ಅದೊಂದು ದೊಡ್ಡ ಪಾಪಕೃತ್ಯವೇ ಅಂತನ್ಬಿಟ್ಟು ಅವನು ಯೋಚನೆ ಮಾಡ್ತಾಯಿದ್ದಾನಂತೆ ಶ್ರೀರಾಮಕೃಷ್ಣರು ಮತ್ತೆ ಕೇಳುತ್ತಿದ್ದಾರೆ ಇನ್ನು ಇನ್ನೂ ಕೇಳು ಇವಾಗ ನೆನೆ ಮಕ್ಕಳಾಗಿವೆಯೇ ಅಂತನ್ಬಿಟ್ಟು ಮಾಸ್ಟರನ ಹೃದಯ ಡಬ್ಬನ್ನಲಾರಂಭಿಸಿತು ಹೆದರಿ ಹೆದಿರಿ ಹೇಳಿದ ಹೌದು ಆಗಿವೆ ಅಂತನ್ಬಿಟ್ಟು ಅತ್ಯಂತವಾಗಿ ದುಃಖ ಸೂಚಿಸುತ್ತಾ ಶ್ರೀರಾಮಕೃಷ್ಣರು ನೋಡು ಈತನಿಗೆ ಮಕ್ಕಳು ಆಗಿಬಿಟ್ಟಿವಿ ಏನು ಅನ್ಯಾಯ ಮಕ್ಕಳು ಆಗಿಬಿಟ್ಟಿದೆ ಅವನು ಸಂಸಾರಕ್ಕೆ ಇದರಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾನೆ ಎಂಥ ಅನ್ಯಾಯ ಹೋಯಿತು ನಾನಿವನಲ್ಲಿ ಎಂತೋ ಎಂಥ ಎಷ್ಟೋ ಭರವಸೆ ಇಟ್ಕೊಂಡಿದ್ದೆ ಸಾಧು ಹಾಗೆ ಹೀಗೆ ಅಂತನ್ಬಿಟ್ಟು ಹೀಗ ಹೋಯ್ತಲ್ಲ ಅಂತನ್ಬಿಟ್ಟು ಅವರು ತುಂಬ ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾರೆ ಈ ರೀತಿಯಾಗಿ ಖಂಡಿಸಲ್ಪಟ್ಟವನಾಗಿ ಮಾಸ್ಟರ್ ಸ್ತಬ್ಧನಾಗಿ ಕುಳಿತಿದ್ದಾನೆ ಆತನ ಅಹಂಕಾರ ಪುಡಿ ಪುಡಿ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿವರು ಏನು ಕೇಳ್ತಾರೆ ಮಕ್ಕಳವಾಗಿದೆಯೇ ಅಥ್ವ ವಿವಾಹವಾಗಿದೆಯೇ ಅನ್ನೋದು ಯಾವುದು ಮುಖ್ಯ ಅಲ್ಲ ಆ ಕೇಳೋದ್ರ ಹಿಂದೆ ಇರತಕ್ಕಂಥ ಭಾವ ಉದ್ದೇಶ ಅದೇನು ಅಂತಂದುಬಿಟ್ರೆ ಇವನ ಅಹಂಕಾರವನ್ನು ಮರ್ದನ ಮಾಡ್ತಕ್ಕಂಥದ್ದು ಅದು ಮುಖ್ಯ ಉದ್ದೇಶ ಕೆಲವು ನಿಮಿಷಗಳಾದ ನಂತರ ಪರಮಹಂಸರು ಆತನ ಕಡೆಗೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಿ ಪ್ರೇಮಪೂರಿತ ಹೃದಯದಿಂದ ಹೇಳುತ್ತಿದ್ದಾರೆ ನೋಡು ನಿನ್ನಲ್ಲಿ ಒಳ್ಳೆಯ ಚಿಹ್ನೆಗಳಿವೆ ಕಣ್ಣು ಹಣೆ ನೋಡಿಯೇ ಅರಿತುಕೊಂಡು ಬಿಡಬಲ್ಲೆ ಒಳ್ಳೆಯದು ನಿನ್ನ ಹೆಂಡತಿ ಎಂಥೇಳು ವಿದ್ಯಾಶಕ್ತಿಯೋ ಅವಿದ್ಯಾಶಕ್ತಿಯೋ ಅಂತನ್ಬಿಟ್ಟು ಮಾಸ್ಟರ್ ಒಳ್ಳೆಯವಳು ಆದರೆ ಅಗ್ನಿ ತಿಳುವಳಿಕೆ ಸಾಲದು ಅಂತ ಹೇಳ್ದನಂತೆ ಆಗ ಶ್ರೀರಾಮಕೃಷ್ಣರು ತುಂಬ ಅಸಹನೆಯಿಂದ ಹೇಳ್ತಾರಂತೆ ಏನು ನೀನು ಜ್ಞಾನಿಯೇ ನೀನೇನು ದೊಡ್ಡ ಜ್ಞಾನಿಯೋ ಅಂತ ಕೇಳ್ತಾರಂತೆ ಈಗ ಅವನ ಅಹಂಕಾರ ಅಹಂಕಾರದ ಮೇಲೆ ಮತ್ತೊಂದು ಬಲವಾದ ಪೆಟ್ಟು ಹೊಡೆದಂಗಾಯ್ತಂತೀಗ ಬಲವಾದ ಪೆಟ್ಟು ಇದು ಒಂದು ಮಾಸ್ಟರ್ ಮಹಾಶಯನ ಒಂದು ಔನ್ನತ್ಯವನ್ನು ಕೂಡ ಸೂಚಿಸುತ್ತೆ ಸಾಮಾನ್ಯರಾದರೆ ತುಂಬ ಜಡ ವ್ಯಕ್ತಿಗಳಾದರೆ ಇದು ಯಾವುದನ್ನು ಅವ್ರು ಗಮನಿಸ ಗಮನಕ್ಕೆ ಬರೋದಿಲ್ಲ ಅವರು ಇದು ನನ್ನ ಅಹಂಕಾರ ಮರ್ದನವಾಗ್ತಾ ಅಹಂಕಾರ ಪುಡಿಪುಡಿ ಆಗ್ತಾ ಅಂತ ಅವ್ರಿಗೆ ಅರಿವೇ ಬರೋದಿಲ್ಲ ಅರಿವೇ ಬರೋದಿಲ್ಲ ಇವನು ಅತ್ಯಂತ ಸೂಕ್ಷ್ಮ ವ್ಯಕ್ತಿ ಅತ್ಯಂತ ಬುದ್ಧಿವಂತ ಅತ್ಯಂತ ಮೇಧಾವಿ ಆಧ್ಯಾತ್ಮಿಕ ಪ್ರವೃತ್ತಿ ಉಳ್ಳವನು ಆದ್ರಿಂದ ಏನಾಯಿತು ಅಂತಂದ್ಬಿಟ್ರೆ ಇವರು ಈ ರೀತಿ ಪ್ರಶ್ನೆ ಕೇಳಿದಾಗ ಈ ರೀತಿ ಮಾತನಾಡಿದಾಗ ಅವನ ಅಹಂಕಾರ ಸಂಪೂರ್ಣವಾಗಿ ನಾಶವಾದಂತೆ ಅಹಂಕಾರ ನಾಶವಾಗ್ತಾ ಇದ್ದಂತೆ ಅವನಿಗೆ ಅನಿಸ್ತು ಅಂತಂದರೆ ಅವನು ಅಹಂಕಾರ ಈ ನಿಜವೂ ಅವನಿಗೆ ಅನಿಸ್ತಾ ಇದೆ ನನ್ನ ಅಹಂಕಾರ ಕಡಿಮೆ ಆಗ್ತಾ ಇದೆ ಅಂತಂದ್ಬಿಟ್ಟು ಆ ಅರಿವು ಗೊತ್ತಾಗ್ತಾ ಇದೆ ಈಗ ಶ್ರೀರಾಮಕೃಷ್ಣ ಏನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ರೆ ತಮ್ಮ ಉಪದೇಶವನ್ನು ಅವನಿಗೆ ಹೇಳೋದಕ್ಕೆ ಅವನ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಎಲ್ಲಿ ಅಹಂಕಾರ ಕಡಿಮೆ ಆಗುತ್ತೋ ಅಲ್ಲಿ ಮಾತ್ರ ಉಪದೇಶ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲದ್ರೆ ಮಾಡೋದಿಲ್ಲ ಒಬ್ಬ ಶಿಷ್ಯ ಒಬ್ಬ ಭಕ್ತ ಒಬ್ಬ ಜೆನ್ ಮಾಸ್ಟರ್ ಹತ್ರ ಜೆನ್ ಮಾಸ್ಟರ್ ಅಂತನ್ಬಿಟ್ರೆ ಜನ್ ಗುರು ಜೆನ್ ಬುದ್ಧಿಸಮ್ ಅಂತನ್ಬಿಟ್ಟು ಒಂದಿದೆ ಅದು ಜಪಾನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದು ಜನ್ ಬುದ್ಧಿಸಮ್ ಅವರೊಂದು ಜೆನ್ ಮಾಸ್ಟರ್ ಅಂತ ಕರೀತಾರೆ ಜನ್ ಗುರುಗಳು ಒಬ್ಬ ಭಕ್ತ ಹೋದನಂತೆ ಅವನತ್ರ ಪ್ರಶ್ನೆ ಕೇಳ್ತಾನಂತೆ ನನಗೆ ಉಪದೇಶ ಮಾಡಿ ಅಂತ ಅಂದ್ಬಿಟ್ಟು ನನಗೆ ಸತ್ಯದ ಬಗ್ಗೆ ಉಪದೇಶ ಮಾಡಿ ಅಂತನ್ಬಿಟ್ಟು ಕೇಳಿದ್ನಂತೆ ಆವಾಗ ಆ ಗುರು ಹೇಳಿದ್ನಂತೆ ನೀವು ಟೀ ಕುಡಿತೀಯಾ ಅಂತನ್ಬಿಟ್ಟು ಹಾಂ ಆಯಿತು ಅಂಥೇಳ್ದ ಅವನು ಟೀ ಕೊ ಟೀ ಕಪ್ ಕೊಟ್ಟರು ಕೊಟ್ಬಿಟ್ಟು ಅವರೇ ಕೆಟಲ್ ಮೂಲಕ ಟೀನ ಅವ್ರಿಗೆ ಕಪ್ಪಿಗೆ ಸುರ್ಯಕ್ಷರ ಮಾಡಿದರು ಅದು ತುಂಬ ಆಯಿತು ತುಂಬ ಆದರೂ ಕೂಡ ಇವರು ಸು ಇಲ್ಲ ಅದು ತುಂಬ ಆಗ್ಬಿಟ್ಟು ಅದಕ್ಕೆ ಕೆಳಗೆ ಸೋರ್ತಾಯಿದೆ ಬೀಳ್ತಾ ಹೋಗ್ತಾಯಿದೆ ಆದರೂ ಕೂಡ ಇವ್ರು ನಿಲ್ಲಿಸ್ತಾ ಇಲ್ಲ ಆಗ ಭಕ್ತ ಕೇಳಿದಂತೆ ಇವ್ ತುಂಬ ಆಗಿದೆ ಕೆಲಗಳ ಚೆಲ್ತಾಯಿದೆ ದಯವಿಟ್ಟು ನಿಲ್ಲಿಸಿ ಅಂತನ್ಬಿಟ್ಟು ಆವಾಗ ಅವ್ರು ನಿಲ್ಲಿಸಿಬಿಟ್ಟು ಹೇಳಿದ್ರಂತೆ ನೋಡು ನಿನ್ನ ಮನಸ್ಸು ಕೂಡ ಅಂತರಂಗವೂ ಕೂಡ ಇದೇ ರೀತಿ ಅಹಂಕಾರದಿಂದ ತುಂಬಿಕೊಂಬಿಟ್ಟಿದೆ ನಾನು ಏನು ಹೇಳಿದ್ರು ಕೂಡ ಅದೆಲ್ಲ ಚೆಲ್ ಹೋಗ್ಬಿಡುತ್ತೆ ಅದು ನಿಲ್ಲೋದಿಲ್ಲ ಅಲ್ಲಿ ಚೆಲ್ ಹೋಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಂತನ್ಬಿಟ್ರೆ ಅವನ ಅಹಂಕಾರವನ್ನು ಪುಡಿ ಮಾಡ್ತಾ ಇದ್ದಾರೆ ಪುಡಿಪುಡಿ ಮಾಡಿಬಿಟ್ಟು ಆವಾಗ ಆ ತಾವ್ರು ಅವ್ರು ಹೇಳಿರ್ತಕ್ಕಂಥ ಉಪದೇಶಗಳೆಲ್ಲವೂ ಕೂಡ ಅವನ ಮನಸ್ಸಿನಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ ಆ ಒಂದು ದೃಷ್ಟಿಯಿಂದ ಅವರು ಆ ರೀತಿ ಪ್ರಶ್ನೆಗಳನ್ನೆಲ್ಲ ಕೇಳಿರ್ತಕ್ಕಂಥದ್ದು ಅವನ ಅಹಂಕಾರವನ್ನು ಮರ್ದನ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಅವನು ಹೇಳ್ತಾ ಅವನು ಹೇಳ್ತಾನೆ ಅವಳು ಅಜ್ಞೆ ಅವ್ರಿಗೇನು ಗೊತ್ತಿಲ್ಲ ಅಂತಂದ್ಬಿಟ್ಟು ಆಗ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡಿದಂತೆ ಜ್ಞಾನವಾವುದು ಅಜ್ಞಾನವಾವುದು ಎಂಬುದನ್ನು ಮಾಸ್ಟರ್ ಇನ್ನು ಅರಿತುಕೊಳ್ಳಬೇಕಾಗಿತ್ತು ಓದು ಬರಹ ಕಲಿತುಕೊಂಡರೆ ಪುಸ್ತಕ ಓದುವುದಕ್ಕೆ ಬಂದರೆ ಜ್ಞಾನ ದೊರಕುತ್ತದೆ ಎಂಬುದು ಆತನ ಭಾವನೆಯಾಗಿತ್ತು ಸಾಮಾನ್ಯವಾಗಿ ಈಗಿನ ಕಲ್ಪನೆ ಹಾಗೆಯೇ ಯಾರಿಗೆ ಅಕಾಡೆಮಿಕ್ ಎಜುಕೇಷನ್ ಇರುತ್ತೋ ಅವರು ವಿದ್ಯಾವಂತರು ಅವರು ಜ್ಞಾನವಂತರು ಅವರು ಜ್ಞಾನಿಗಳು ಅಂತ ಹೇಳ್ತಕ್ಕಂತಹದ್ದು ಯಾರಿಗೆ ಅಕಾಡೆಮಿಕ್ ಎಂಗ್ಲೀಷ್ ಬರದಿದ್ದರಂತೂ ಅವ್ರು ಜ್ಞಾನಿಗಳಲ್ವೇ ಇಲ್ಲ ಇಂಗ್ಲೀಷ್ ಬರಲೇಬೇಕು ಆ ರೀತಿ ಒಂದು ಕಲ್ಪನೆ ಕೂಡ ಇರುತ್ತೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬಂದುಬಿಟ್ರೆ ಅವ್ನು ಏನು ಬೇಕಾದರೂ ಮಾತಾಡಲಿ ಅದು ಅವ್ನಿಗೆ ತುಂಬ ಜ್ಞಾನಿಯಪ್ಪ ಫಸ್ಟ್ ಕ್ಲಾಸ್ ಮಾತಾಡ್ತಾನಪ್ಪ ಅವನು ಅಂತನ್ಬಿಟ್ಟು ಆ ಒಂದು ಕಲ್ಪನೆ ಇರುತ್ತೆ ಅದಕ್ಕೆ ಈಗಿನ ಕಾಲದಲ್ಲಿ ಏನಾಗತ್ತೆ ಅಂತಂದುಬಿಟ್ರೆ ಎಲ್ಲ ಮಾಹಿತಿಗಳೆಲ್ಲ ಇರುತ್ತೆ ತುಂಬ ಮಾಹಿತಿಗಳಿರುತ್ತೆ ಬಿಟ್ಸ್ ಆಫ್ ಇನ್ಫಾರ್ಮೇಶನ್ಸ್ ಹೇಳ್ತಾರಲ್ಲ ಅದೆಲ್ಲ ತುಂಬ ಇರುತ್ತೆ ಆದರೆ ಅವರಿಗೆ ಆ ಮಾಹಿತಿಗಳನ್ನೆಲ್ಲ ಒಂದು ಸಂಯೋಜನೆ ಗಳಿಸಿ ಅದರ ಮೂಲಕ ಒಂದು ಕಾನ್ಸೆಪ್ಟ್ ಫಾರ್ಮ್ ಮಾಡ್ತಕ್ಕಂಥ ಹ್ಞೂ ಜ್ಞಾನವನ್ನು ಪಡೀತಕ್ಕಂಥ ಕಾನ್ಸೆಪ್ಟ್ ಅಂತಂದ್ಬಿಟ್ರೆ ಈ ಉದಾಹರಣೆಗೆ ಹೇಗೆ ಅಂತಂದುಬಿಟ್ರೆ ಎಷ್ಟೋ ಮಾಹಿತಿಗಳೆಲ್ಲ ಇರುತ್ತೆ ಹ್ಞೂ ಎಷ್ಟೋ ಮಾಹಿತಿಗಳಿರುತ್ತೆ ಆ ಮಾಹಿತಿಗಳೆಲ್ಲ ಸುಮ್ಮನೆ ನಮ್ಮ ತಲೆಯನ್ನು ತುಂಬ್ಕೊಂಬಿಟ್ಟಿರುತ್ತೆ ಆದರೆ ಅದಕ್ಕೊಂದಕ್ಕೊಂದು ಕನೆಕ್ಷನ್ ಇರೋದಿಲ್ಲ ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ ಆ ಥರ ಇರುತ್ತೆ ಅದು ಅದನ್ನೆಲ್ಲವನ್ನು ಕೂಡ ಸಂಬಂಧಿಸಿಬಿಟ್ಟು ಒಂದು ನಿಜವಾಗಿರ್ತಕ್ಕಂಥ ಒಂದು ಕಲ್ಪನೆಗೆ ಬರ್ತಕ್ಕಂಥ ಕಾನ್ಸೆಪ್ಟುವಲೈಸೇಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಆ ರೀತಿಯ ಒಂದು ಕಲ್ಪನೆಗೆ ಬರ್ತಕ್ಕಂಥ ಒಂದು ಸಾಮರ್ಥ್ಯ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾವಂತರಿಗೂ ಕೂಡ ಇರುವುದಿಲ್ಲ ಅದು ಬಹಳ ಮುಖ್ಯ ಅದಕ್ಕೆ ಒಬ್ಬರು ಚಿಂತಕರು ಆಲ್ವಿನ್ ಟಾಫ್ಲರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಫ್ಯೂಚರ್ ಇಲ್ಲಿಟ್ರೇಟ್ಸ್ ಆರ್ ನಾಟ್ ದೋಸ್ ಹೂ ಕೆನಾಟ್ ರೀಡ್ ಆ್ಯಂಡ್ ರೈಟ್ ಬಟ್ ದೋಸ್ ಹೂ ಕೆನಾಟ್ ಆರ್ಗನೈಸ್ ದೇರ್ ನಾಲೆಡ್ಜ್ ಆರ್ಗನೈಸ್ ದೇರ್ ಅವರಿಗೆಲ್ಲ ಗೊತ್ತಿರುತ್ತೆ ಓದೋ ಬರಹ ಗೊತ್ತಿರುತ್ತೆ ಆದರೆ ಅವರಿಗೆ ಗೊತ್ತಿರತಕ್ಕಂಥ ಬುದ್ಧ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಆರ್ಗನೈಸ್ ಮಾಡ್ತಕ್ಕಂಥ ಸಿಂಥಸೈಸ್ ಮಾಡ್ತಕ್ಕಂಥದ್ದು ಒಂದು ಶ ಸಾಮರ್ಥ್ಯ ಅವರಿಗಿರೋದಿಲ್ಲ ಪುಸ್ತಕ ಓದೋದಕ್ಕೆ ಬಂದರೆ ಜ್ಞಾನ ಬೊರಕುತ್ತದೆ ಆತನ ಭಾವನೆಯಾಗಿತ್ತು ಕ್ರಮೇಣ ಆತ ಈ ಭಾವನೆಯಿಂದ ಮುಕ್ತನಾದ ಅವನಿಗೆ ಗೊತ್ತಾಗತ್ತೆ ಮುಂದೆ ಭಗವಂತನನ್ನು ಅರಿಯುವಿಕೆಯೇ ಜ್ಞಾನ ಅರಿಯದಿರುವಿಕೆಯೇ ಅಜ್ಞಾನ ಎಂಬುದನ್ನು ಅರಿತುಕೊಂಡ ಪರಮಹಂಸರು ನೀನು ನೀನು ಜ್ಞಾನಿ ಎಂದು ಹೇಳಿದಾಗ ಆತನ ಅಹಂಕಾರಕ್ಕೆ ಬಲವಾದ ಪೆಟ್ಟು ಬಿತ್ತು ಇಲ್ಲಿ ಜ್ಞಾನ ಯಾವುದು ಅಜ್ಞಾನ ಯಾವುದು ಅಂತಕ್ಕಂಥ ಒಂದು ಚಿಂತನೆ ಶ್ರೀರಾಮಕೃಷ್ಣ ಪ್ರಕಾರ ಮಾಸ್ಟರ್ ಮಹಾಶಯ ಹೇಳುವಂತೆ ಭಗವಂತನನ್ನು ಅರಿಯತಕ್ಕಂಥದ್ದೇನೆ ನಿಜವಾಗಿರ್ತಕ್ಕಂಥ ಜ್ಞಾನ ಭಗವಂತನನ್ನು ಅರಿಯದೇ ಇರತಕ್ಕಂಥದ್ದು ಭಗವಂತನಿಗೆ ಬೇರೆಯಾಗಿರ್ತಕ್ಕಂಥ ಯಾವುದೇ ಜ್ಞಾನ ಬೇಕಾದರೂ ಇರಲಿ ಅದೆಲ್ಲವೂ ಕೂಡ ಅಜ್ಞಾನ ಅಂತಂದ್ಬಿಟ್ಟು ಅಂದರೆ ಪ್ರಪಂಚ ಭಗವಂತನಿಂದ ಬೇರೆ ಆಗಿರ್ತಕ್ಕಂಥದ್ದು ಅಂತಂದ್ರೆ ಏನು ಪ್ರಪಂಚಕ್ಕೆ ಪ್ರಾಪಂಚಿಕ ವಿಷಯಗಳು ಪ್ರಾಪಂಚಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಯಾವುದು ಕೂಡ ಅದು ಜ್ಞಾನ ಅಲ್ಲ ಹ್ಞೂ ಎಷ್ಟೋ ನಾವೆಲ್ಲ ಜ್ಞಾನ ಅಂತ ಕರಿತೀವಲ್ಲ ಅದ್ಯಾವುದು ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ಜ್ಞಾನ ಅಲ್ಲ ಯಾಕೆ ಜ್ಞಾನ ಅಲ್ಲ ಅದನ್ಯಾಕೆ ನಾವು ಜ್ಞಾನ ಅಂತ ಕರಿಬಾರ್ದು ಒಂದು ಪುಸ್ತಕದ ಬಗ್ಗೆ ನನಗೆ ಜ್ಞಾನ ಇದೆ ಟೇಬಲ್ ಬಗ್ಗೆ ನಮಗೆ ಜ್ಞಾನ ಇದೆ ಪ್ರಪಂಚದ ಬಗ್ಗೆ ಎಷ್ಟೋ ವಿಷಯಗಳು ಕೆಮಿಸ್ಟ್ರಿ ಫಿಸಿಕ್ಸ್ ಸೋ ಮೆನಿ ಎಷ್ಟೆಷ್ಟೋ ಜ್ಞಾನ ಇದೆ ಜ್ಞಾನದ ಏನು ರಾಶಿ ರಾಶಿ ಎಷ್ಟು ಪ್ರಭೇದಗಳಿದೆ ಜ್ಞಾನದ ಪ್ರಭೇದಗಳು ಅದನ್ನಾವುದನ್ನು ಕೂಡ ಯಾವುದು ನಾವು ಜ್ಞಾನ ಅಂತ ಕರಿಬಾರ್ದು ಅಂತಂದ್ಬಿಟ್ಟು ಅಂದರೆ ಈಗ ನಾವು ಬೇರೆ ವಿಷಯಗಳನ್ನೆಲ್ಲ ನಾವು ಅರಿತಕ್ಕಂಥದ್ದು ಅದು ಏನು ಅಂತಂದುಬಿಟ್ರೆ ನಿಜವಾದ ವಸ್ತುವಿನ ಮೇಲೆ ಒಂದು ಆವರಣವನ್ನು ಹಾಕಿದ ಹಾಗೆ ನಿಜವಾದ ವಸ್ತು ಏನಿರುತ್ತೋ ಅದರ ಮೇಲೆ ಒಂದು ಆವರಣ ಹಾಕಿದಾಕೆ ಹೇಗೆ ಅಂತಂದುಬಿಟ್ರೆ ನಿಜವಾದ ವಸ್ತು ಯಾವುದು ಭಗವದ್ ವಸ್ತು ನಿಜವಾದ ವಸ್ತು ತಾನೇ ಭಗವದ್ ನಿಜವಾದ ವಸ್ತು ಈ ಬೇರೆ ಎಲ್ಲ ಜ್ಞಾನಗಳೆಲ್ಲ ಏನಪ್ಪ ಅಂತಂದ್ಬಿಟ್ರೆ ಅದು ಇರ್ತಕ್ಕಂಥ ನಿಜವಾದ ಇರ್ತಕ್ಕಂಥ ಭಗವಂತ ಮಾತ್ರ ಬೇರೆ ಯಾವುದೂ ಇಲ್ಲ ನಿಜವಾದ ಭಗವಂತ ಮಾತ್ರ ಆ ವಸ್ತುವಿನ ಮೇಲೆ ಬೇರೆಯನ್ನೆಲ್ಲ ನಾವು ಅರಿಯು ಏನಪ್ಪಾ ಅಂತಂದುಬಿಟ್ರೆ ಆ ಇರ್ ನಿಜವಾಗಿ ಇರ್ತಕ್ಕಂಥ ವಸ್ತು ಆ ಭಗವದ್ ಮೇಲೆ ಒಂದು ಆವರಣವನ್ನು ಮುಸುಕಿದಾಕಿ ಎಲ್ಲ ಜ್ಞಾನವೂ ಕೂಡ ಅಷ್ಟೇ ನಾವು ಪಡೆದಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಜ್ಞಾನ ಇನ್ಸೋಪಿ ಇನ್ಸೈಕ್ಲೋಪೀಡಿಕ್ ನಾಲೆಡ್ಜ್ ಅಂತ ಹೇಳ್ತಾರಲ್ಲ ಅದೆಲ್ಲದು ಕೂಡ ಏನಪ್ಪ ಅಂತಂದುಬಿಟ್ರೆ ಆ ನಿಜವಾದ ವಸ್ತುವಿನ ಮೇಲೆ ಇರತಕ್ಕಂಥ ಆವರಣ ನಾವು ಹೆಚ್ಚು ಹೆಚ್ಚು ಆ ಜ್ಞಾನವನ್ನು ಪಡೀತಾ ಹೋದವನು ಕೂಡ ನಮ್ಮ ಆವರಣ ಜಾಸ್ತಿ ಆಗ್ತಾ ಹೋಗುತ್ತೆ ಆ ನಿಜವಾದ ವಸ್ತು ನಮ್ಮಿಂದ ದೂರವಾಗ್ತಾ ಹೋಗುತ್ತೆ ಇದು ನಿಜವಾಗಿರ್ತಕ್ಕಂಥ ಅದಕ್ಕೋಸ್ಕರ ಬೇರೆದೆಲ್ಲದ ಪರ ಅಪರ ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ ಮುಂಡಕ ಉಪನಿಷತ್ನಲ್ಲಿ ಪರಾವಿದ್ಯೆ ಅಪರಾವಿದ್ಯೆ ಅಂತ ಹೇಳ್ತಾರೆ ಪರಾವಿದ್ಯೆ ಯಾವ್ದಪ್ಪ ಅಂತ ಅಂದ್ಬಿಟ್ರೆ ಆ ಯಾವುದನ್ನು ಅಕ್ಷರವನ್ನ ಅಕ್ಷರವನ್ನ ಅಂತಂದ್ರೆ ಆ ಪರಮಾತ್ಮ ತತ್ವವನ್ನು ನಾವು ಅರಿತೀವೋ ಅದು ಮಾತ್ರ ಪರಾವಿದ್ಯೆ ಉಳಿದಿದ್ದೆಲ್ಲವುದು ಕೂಡ ಅರಾವಿದ್ಯೆ ಅಂತ ಹೇಳ್ಬಿಡ್ತಾರೆ ಉಳಿದದಲ್ಲಿ ಯಾವುದು ಅಂತ ಅಂದ್ಬಿಟ್ರೆ ಋಗ್ವೇದ ಸಾಮವೇದ ಯಜುರ್ವೇದ ವೇದಾಂಗಗಳು ಬೇರೆ ಎಲ್ಲದು ಕೂಡ ಜ್ಯೋತಿಷ್ಯ ಅದು ಇದು ಯಾವುದೇ ಜ್ಞಾನ ಅಂತ ಹೇಳ್ತಿರುವೋ ಅದೆಲ್ಲದು ಕೂಡ ಅಪರಾವಿದ್ಯ ಸೇರಿಸ್ಬಿಡ್ತಾರೆ ಅವರು ಎಲ್ಲವೂ ಅಪರಾವಿದ್ಯೆ ಅಂತೆ ಅದು ನಿಜವಾದ ವಿದ್ಯೆ ಅಲ್ವೇ ಇಲ್ಲ ಅಂದರೆ ಅರ್ಥ ಏನು ಅಂತಂದುಬಿಟ್ರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಕೂಡ ಹೇಳ್ತಾರೆ ಕ್ಲಾಸಿಫೈ ಮಾಡ್ತಾರೆ ಜ್ಞಾನದ ಎರಡು ಪ್ರಭೇದಗಳು ಯಾವುದು ಅಂತಂದ್ಬಿಟ್ರೆ ಒಂದು ಸಿಂಬಾಲಿಕ್ ನಾಲೆಡ್ಜ್ ಆ್ಯಂಡದ್ರೀಸ್ ಇಂಟಿಮೇಟ್ ನಾಲೆಡ್ಜ್ ಅಂತ ಹೇಳ್ತಾರೆ ಇದೆಲ್ಲ ಸಿಂಬಾಲಿಕ್ ನಾಲೆಡ್ಜ್ ನಾವು ಏನೇನು ತಿಳ್ಕೊತೀವಲ್ಲ ಅದೆಲ್ಲವೂ ಕೂಡ ಸಿಂಬಾಲಿಕ್ ನಾಲೆಡ್ಜ್ ಸಿಂಬಾಲಿಕ್ ನಾಲೆಡ್ಜ್ ಅಂತಂದ್ಬಿಟ್ರೆ ಅದೊಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಜ್ಞಾನ ಒಂದು ಸಂಕೇತ ನಿಜವಾದ ವಸ್ತು ಅಲ್ಲ ತಾನೇ ಅದು ಬೇಕಾದ ಸಂಕೇತ ಅಷ್ಟೇ ಅದು ಸಂಕೇತ ನಿಜವಾದ ವಸ್ತು ಅಲ್ಲ ಅದು ಸಂಕೇತ ಅಂತಂದುಬಿಟ್ರೆ ಅದು ನಿಜವಾದ ವಸ್ತುವನ್ನು ಪ್ರತಿನಿಧಿಸುತ್ತೆ ಇರ್ತೂ ಕೂಡ ಅದೇ ನಿಜವಾದ ವಸ್ತು ಅಲ್ಲ ಬೇರೆ ಎಲ್ಲ ವಿಜ್ಞಾನವೂ ಕೂಡ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಜ್ಞಾನ ಆದರೆ ಹಿಂದೆ ನಿಜವಾದ ವಸ್ತು ಇರುತ್ತೆ ನಿಜವಾದ ಸತ್ಯ ಇರುತ್ತೆ ಅದು ನಿಜವಾಗಿರ್ತಕ್ಕಂಥ ಜ್ಞಾನ ಅದು ಪರಜ್ಞಾ ಪರಾಜ್ಞಾನ ಪರಾವಿದ್ಯೆ ಅಂತಂದ್ಬಿಟ್ಟು ಹೇಳ್ತಕ್ಕಂಥದ್ದು ಬೇರೆದೆಲ್ಲದು ಕೂಡ ಏನಪ್ಪಾ ಅಂತಂದ್ಬಿಟ್ರೆ ಅದು ಭ್ರಮೆ ಪ್ರಮ ಮತ್ತು ಭ್ರಮ ಅಂತ ಎರಡು ಶಬ್ದ ಇದೆ ಸಂಸ್ಕೃತದಲ್ಲಿ ಭ್ರಮಾ ಅಂತಂದ್ಬಿಟ್ರೆ ಯಥಾರ್ಥ ಜ್ಞಾನ ಯಥಾರ್ಥ ಜ್ಞಾನವನ್ನು ಪ್ರಮ ಅಂತ ಕರೀತಾರೆ ಭ್ರಮ ಅಂತಂದ್ಬಿಟ್ರೆ ಏನಪ್ಪ ಅಂತಂದ್ಬಿಟ್ರೆ ಯ ಅಯಥಾರ್ಥ ಜ್ಞಾನ ಅದು ಏನಾಗಿಲ್ವೋ ಅದನ್ನು ನೋಡ್ತಕ್ಕಂಥದ್ದು ಈ ಹಗ್ಗ ಇರುತ್ತೆ ಹಗ್ಗವನ್ನು ನಾವು ಹಾವಾಗ ಕಾಣ್ತೀವಿ ಅದು ಭ್ರಮ ಹಗ್ಗ ಇದೆಯಲ್ಲ ಅದು ಯಥಾರ್ಥ ಜ್ಞಾನ ಹಗ್ಗವನ್ನೇ ನೋಡೋದು ಯಥಾರ್ಥ ಜ್ಞಾನ ಆದರೆ ಹಗ್ಗವೂ ಕೂಡ ಭ್ರಮೆನೇ ಹೌದ್ ತಾನೆ ಭಗವಂತನ ದೃಷ್ಟಿಯಿಂದ ಆತ್ಯಂತಕ ಸತ್ಯದ ದೃಷ್ಟಿಯಿಂದ ಹಗ್ಗವು ಕೂಡ ಭ್ರಮೆ ಆದರೆ ಹಗ್ಗವನ್ನು ನಾವು ಭ್ರಮೆ ಅಂತ ಕರೆಯುವುದಿಲ್ಲ ಅದನ್ನು ಭ್ರಮ ಅಂತ ಕರಿತೀವಿ ಯಾಕೋಸ್ಕರ ಅಂತಂದುಬಿಟ್ರೆ ನಾವೆಲ್ಲರೂ ಕೂಡ ಹಗ್ಗವನ್ನು ನೋಡ್ತಾ ಇದ್ದೀವಿ ನಾನು ಹಗ್ಗವನ್ನು ನೋಡ್ತೀನಿ ನೀವು ಹಗ್ಗವನ್ನು ನೋಡ್ತೀರ ಎಲ್ಲರೂ ಕೂಡ ಹಗ್ಗವನ್ನು ನೋಡ್ತಾರೆ ಆದ್ದರಿಂದ ಅದನ್ನು ನಾವು ಸರಿಯಾದ ಯಥಾರ್ಥ ಜ್ಞಾನ ಅಂತ ಕರಿತೀವಿ ಆದರೆ ಹಾವು ಮಾತ್ರ ನಾನು ಮಾತ್ರ ನೋಡೋದು ನೀವು ನೋಡೋದಿಲ್ಲ ಹೊತ್ತಾನೆ ನನಗೆ ಭ್ರಮೆ ಇರುತ್ತೆ ಅದು ಭಯ ಇರುತ್ತೆ ಭಯ ಇರುತ್ತೆ ಅದಕ್ಕೋಸ್ಕರ ನೀವು ಇನ್ನೊಂಥರ ನೋಡ್ಬೋದು ಹಗ್ಗ ಇರುತ್ತಲ್ಲಿ ಹಗ್ಗವನ್ನು ನೀವು ಬೀಳು ಅಂತ ನೋಡ್ಬೋದು ಇನ್ಯಾವುದೋ ರೀತಿಯ ನೋಡ್ಬೋದು ಈಗ ನೋಡಿ ನಾ ನಮಗನ್ಸುತ್ತೆ ಈ ಪುಸ್ತಕ ನಾನು ನಾನು ನೋಡ್ತಾ ನೀವು ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ನೋಡ್ತಾ ಇದ್ದರೆ ನಾನು ನೋಡ್ತಾ ಇದ್ದೇನೆ ಆದ್ದರಿಂದ ನಮಗೆಲ್ಲರಿಗೂ ಗೊತ್ತು ಇದು ಪುಸ್ತಕ ಅಂತ ಅಂದ್ಬಿಟ್ಟು ಈಗ ನಿಜವಾಗೂ ಕೂಡ ನಾನು ಹೇಗೆ ಈ ಪುಸ್ತಕವನ್ನು ನೋಡ್ತಾ ಇದ್ದೀನೋ ಅದು ನೀವು ನೋಡ್ತಾ ಇಲ್ಲ ನನಗೆ ಗೊತ್ತಿಲ್ಲ ಹೇಗೆ ನೋಡ್ತಾ ಇದ್ದೀರಿ ಅಂತನ್ಬಿಟ್ಟು ಹೌದ್ ನಿಮಗೆ ನಿಮಗೆ ಹೇಗೆ ಕಾಣ್ತಾ ಇದೆ ಈ ಪುಸ್ತಕ ಅಂತ ನನಗೆ ಗೊತ್ತಿಲ್ಲ ನಿಜವಾಗೂ ಕೂಡ ಈಗ ಒಂದು ನಾಯಿ ಬರುತ್ತೆ ಅಂತ ಇಟ್ಕೊಳ್ಳಿ ಈಗ ನಾಯಿ ಬಂದುಬಿಟ್ಟು ಇದನ್ನು ನೋಡಿದರೆ ಅದು ನೋಡೋದೃಷ್ಟಿನೇ ಬೇರೆ ಅದು ಪುಸ್ತಕದಂತೆ ಕಾಣೋದೇ ಇಲ್ಲ ಅದಕ್ಕೆ ಕಾಣದೇ ಇದು ಕಾಣದೇ ಇರ್ಬೋದು ಬೇರೆ ಥರನೇ ಕಾಣ್ಬೋದು ಅದಕ್ಕೆ ಈಗ ಉದಾಹರಣೆಗೆ ಎಷ್ಟೋ ಕಲರ್ ಇರುತ್ತಲ್ಲ ಈಗ ಉದಾಹರಣೆಗೆ ಇದು ಶ್ರೀರಾಮಕೃಷ್ಣ ವಚನ ವೇದಾಂತ ಇದು ಹಳದಿ ಬಣ್ಣದಲ್ಲಿದೆ ಇದು ನಾನು ನನಗೂ ಹಳದಿ ಬಣ್ಣ ಅಂತ ಅನಿಸುತ್ತೆ ನಿಮಗೂ ಹಳದಿ ಬಣ್ಣ ಅಂತ ಅನಿಸುತ್ತೆ ಆರು ಶೇಡ್ ವ್ಯತ್ಯಾಸ ಆಗ್ಬೋದಲ್ವಾ ವ್ಯತ್ಯಾಸ ಆಗ್ಬೋದು ನನಗೆ ತುಂಬ ಹಳದಿಯಾಗಿ ಕಾಣಿಸ್ಬೋದು ನಿಮಗೆ ಸ್ವಲ್ಪ ಲೈಟಾಗಿ ಕಾಣಿಸ್ಬೋದು ಕೆಲವರು ಡೀಪಾಗಿ ಕಾಣಿಸ್ಬೋದು ಶೇಡ್ ವ್ಯತ್ಯಾಸ ಆಗ್ಬೋದು ಇದೆಲ್ಲದು ಶೇಡ್ ವ್ಯತ್ಯಾಸ ಆಗ್ಬೋದು ಒಬ್ಬೊಬ್ರು ದೃಷ್ಟಿನಲ್ಲಿ ಒಂದೇ ಇರುತ್ತೆ ಆದ್ದರಿಂದ ಯಾವುದೊಂದು ಸತ್ಯ ಅಂತ ನೀವು ಕರಿತೀರಾ ಯಾವುದನ್ನು ಸತ್ಯ ಅಂತ ಕರಿತೀರಾ ನಿಜವಾದ ವಸ್ತು ಏನಿದೆ ಅಂತ ಗೊತ್ತೇ ಇಲ್ಲ ನಮಗೆ ಈ ಪುಸ್ತಕ ಏನು ಅಂತ ನಾನು ನಿಜವಾಗ್ ಗೊತ್ತಿಲ್ಲ ಯಥಾರ್ಥವಾಗಿ ಗೊತ್ತಿಲ್ಲ ಒಬ್ಬೊಬ್ಬರು ಕೂಡ ಒಂದೊಂದು ದೃಷ್ಟಿ ನೋಡ್ತಾರೆ ಏನೋ ಸಾಮಾನ್ಯವಾಗಿ ಇದು ಸಿಮಿಲ್ಯಾರಿಟಿ ಇರೋದರಿಂದ ನಮ್ಮ ನೋಡುವಿಕೆಯಲ್ಲಿ ಒಂದು ರೀತಿ ಸಿಮಿಲಾರಿಟಿ ಇರೋದ್ರಿಂದ ನಮ್ಮ ದೃಷ್ಟಿನ ಒಂದೇ ರೀತಿ ನಿಮ್ಮ ದೃಷ್ಟಿನ ಒಂದೇ ರೀತಿ ನಮ್ಮ ಮನಸ್ಸು ಒಂದೇ ರೀತಿ ನಿಮ್ಮ ಮನಸ್ಸು ಒಂದೇ ರೀತಿ ಇರೋದರಿಂದ ಒಂದು ಸಿಮಿಲಾರಿಟಿ ಇದರಿಂದ ನಮಗೆಲ್ಲ ವ್ಯವಹಾರ ಸಾಧ್ಯವಾಗುತ್ತೆ ನಾನು ಇದನ್ನ ಪುಸ್ತಕ ಅಂತ ಕರಿತೀವಿ ನೀವು ಇದನ್ನು ಪುಸ್ತಕ ಅಂತ ಕರಿ ನಿಮಗೆ ಟೇಬಲ್ ಅಂತ ಕಾಣಿಸ್ಬಿಟ್ರೆ ಇದು ನಾನು ಪುಸ್ತಕ ತೊಗೊಂಬಂದ್ರೆ ನೀವು ಟೇಬಲ್ ತೊಗೊಂಬರ್ತೀರ ಆ ಥರ ಆಗಿಬಿಡುತ್ತೆ ಅದು ನನಗೂ ಪುಸ್ತಕ ಅಂತ ಕಾಣಿಸುತ್ತೆ ನಿಮಗೂ ಪುಸ್ತಕ ಅಂತ ಕಾಣಿಸುತ್ತೆ ಅದು ಹೇಗೋ ವ್ಯವಹಾರ ನಡೀತಾ ಆದರೆ ನಮ್ಮ ನಾವು ನಾವು ನೋಡ್ತಕ್ಕಂಥದ್ರಲ್ಲಿ ಎಷ್ಟೋ ವ್ಯತ್ಯಾಸ ಇರ್ಬೋದು ಆದ್ದರಿಂದ ನಾವು ನೋಡ್ತಕ್ಕಂಥ ಜ್ಞಾನ ನಾವು ತಿಳಿದುಕೊಡ್ತಕ್ಕಂಥ ಜ್ಞಾನ ಇದೆಲ್ಲ ಇದೆಯಲ್ಲ ಅದನ್ನು ಯಥಾರ್ಥ ಜ್ಞಾನ ತಿಳಿಯೋ ಹೇಳೋಕಾಗೋದೇ ಇಲ್ಲ ಇದು ಬಹಳ ಒಂದು ತಾತ್ವಿಕವಾಗಿರ್ತಕ್ಕಂಥ ವಿಚಾರ ಇದರ ಬಗ್ಗೆ ತುಂಬ ತುಂಬ ಭಾರತೀಯ ತತ್ವಶಾಸ್ತ್ರದಲ್ಲೂ ಕೂಡ ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲೂ ಕೂಡ ತುಂಬ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಈಗಲೂ ಕೂಡ ನಡೀತಾ ಇದೆ ಯಾವುದು ನ್ಯೂ ನ್ಯೂರಾ ನ್ಯೂರಾಲಜಿನಲ್ಲೂ ಕೂಡ ಅವ್ರು ಹೇಳ್ತಾರೆ ಯಾವುದಪ್ಪ ನಮ್ದು ಏನು ಜ್ಞಾನ ಇಟ್ಸ್ ಓನ್ಲಿ ಎ ರೆಂಡೀಷನ್ ಆಫ್ ದಿ ಮೈಂಡ್ ಬ್ರೈನ್ ಅಂತ ಹೇಳ್ತಾರೆ ನಾವೇನೊಂದು ಇಂದ್ರಿಯ ಮೂಲಕ ನಾವು ಮಾಡ್ತೀವಲ್ಲ ಅದು ಇಟ್ಸ್ ಓನ್ ದಿ ರೆಂಡೀಷನ್ ಆಫ್ ದಿ ಬ್ರೈನ್ ಅಂದರೆ ಬ್ರೈನ್ ಇಂಟ್ರಿಬ್ಯೂಟ್ ಮಾಡುತ್ತೆ ಬ್ರೈನ್ ಇಂಟ್ರಿಬ್ಯೂಟ್ ಮಾಡು ಹೋ ದಿಸ್ ಇಸ್ ಬುಕ್ ಅಂತ ಅಂದ್ಬಿಟ್ಟು ಅಷ್ಟೇ ಆದರೆ ಅದು ನಿಜವಾಗೂ ಕೂಡ ವಸ್ತು ಏನಿದೆ ಅಂತ ನನಗೆ ಗೊತ್ತಿಲ್ಲ ನಾವು ಬ್ರೈನ್ ಯಾವ ರೀತಿ ಇಂಟರ್ಪ್ರಿಟ್ ಮಾಡುತ್ತೋ ಅದರಂತೆ ನೋಡ್ತೀನಿ ನಾನು ಅಷ್ಟೇ ಅಷ್ಟೇ ಆದರೆ ನಿಜವಾಗೂ ಕೂಡ ಈ ವಸ್ತು ಏನಿದೆ ಹೇಗಿದೆ ಅದು ನನಗೆ ಗೊತ್ತಿಲ್ಲ ನಿಜವಾಗೂ ಕೂಡ ಯಾರಿಗೂ ಗೊತ್ತಿಲ್ಲ ಯಥಾರ್ಥ ವಸ್ತು ಅದು ವಸ್ತು ವಸ್ತುತಂತ್ರಜ್ಞಾನ ಅಂತ ಹೇಳ್ತಾರೆ ನಮ್ಮದೆಲ್ಲ ಏನಪ್ಪ ಅಂತ ಬಿಟ್ಟರೆ ಪುರುಷ ತಂತ್ರಜ್ಞಾನ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಬಿಟ್ಟರೆ ವಾಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಭ್ರಮ ಆ್ಯಂಡ್ ಭ್ರಮ ಪ್ರಮ ಆ್ಯಂಡ್ ಭ್ರಮ ಪ್ರಮ ಅಂದರೆ ಯಥಾರ್ಥ ಜ್ಞಾನ ಭ್ರಮ ಅಂತಂದ್ಬಿಟ್ರೆ ಅಹಿತಾರ್ಥ ಜ್ಞಾನ ಇಲ್ಯೂಷನ್ ಅದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂತಂದ್ಬಿಟ್ರೆ ಭ್ರಮಾ ಪ್ರಮ ಅಂತಂದುಬಿಟ್ರೆ ಯೂನಿವರ್ಸಲ್ ಇಲ್ಯೂಷನ್ ಭ್ರಮಾ ಅಂತಂದ್ಬಿಟ್ರೆ ಇಂಡಿವಿಜುವಲ್ ಇಲ್ಯೂಷನ್ ಅಷ್ಟೇ ದರ್ಸ್ ಆಲ್ ದಿಫರೆನ್ಸ್ ಯೂನಿವರ್ಸಲ್ ಇಲ್ಯೂಷನ್ ಏನ್ ಕಲೆಕ್ಟಿವ್ ಇಲ್ಯೂಷನ್ ಯು ವೆದರ್ ಯು ಕೆನ್ ಸೇ ಕಲೆಕ್ಟಿವ್ ಇಲ್ಯೂಷನ್ ಇಸ್ ದಿ ಪ್ರಮ ಇಂಡಿವಿಜುವಲ್ ಇಲ್ಯೂಷನ್ ಇಸ್ ಭ್ರಮ ಒಂದು ಸರಿ ಒಬ್ಬರು ಉಪಾಧ್ಯಾಯರು ಸತ್ಯ ಏನು ಭ್ರಮ ಏನು ಅನ್ನೋರ ಬಗ್ಗೆ ಉಪನ್ಯಾಸ ಮಾಡ್ತಾರೆ ಯಾವುದು ಸತ್ಯ ಯಾವುದು ಭ್ರಮೆ ಅನ್ನೋದ್ರ ಬಗ್ಗೆ ಅವರು ಉಪನ್ಯಾಸ ಮಾಡ್ತಾ ಇದ್ದರಂತೆ ಚೆನ್ನಾಗಿ ಉಪನ್ಯಾಸ ಮಾಡಿದ್ರು ಒಂದು ಗಂಟೆ ಉಪನ್ಯಾಸ ಆಯಿತು ಒಂದು ಗಂಟೆ ಉಪನ್ಯಾಸ ಆದಮೇಲೆ ಒಬ್ಬ ಹುಡುಗನ್ನು ಕೇಳಿದ್ರಂತೆ ಏನಪ್ಪ ನೀನು ಹೇಳು ಸತ್ಯ ಯಾವುದು ಭ್ರಮೆ ಯಾವುದು ಅಂತನ್ಬಿಟ್ಟು ಅವನು ಹೇಳಿದನಂತೆ ಸರ್ ನೀವು ಇದುವರೆಗೂ ಉಪನ್ಯಾಸ ಮಾಡಿದರಲ್ಲ ಅದು ಸತ್ಯ ನಮಗೆ ಅರ್ಥ ಆಯಿತು ಅಂತ ನೀವು ತಿಳ್ಕೊಂಡಿದ್ರೆ ಅದು ಭ್ರಮೆ ಅಂತ ಹೇಳಿದ್ನಂತೆ ಅಚ್ಯುತ್ ದಾಸ್ ಹೇಳ್ತಾ ಇದ್ದಿದ್ದ ಜೋಕ್ ಇದು ಇದು ಈ ಥರ ಅಂದರೆ ಈ ಸತ್ಯ ಭ್ರಮೆ ಯಾವುದು ನಿಜವಾದ ಭ್ರಮೆ ಯಾವುದು ಯಾವುದು ಸತ್ಯ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಕಷ್ಟ ಅಷ್ಟು ಸುಲಭ ಅಲ್ಲ ಇದು ನಮ್ಗೆ ಯಾಕೆ ಅಂತಂದುಬಿಟ್ರೆ ಈ ಪ್ರಪಂಚ ನಮ್ಮ ಪಾಲಿಗೆ ಅಷ್ಟು ಸತ್ಯವಾಗ್ಬಿಟ್ಟಿದೆ ಜನ್ಮ ಜನ್ಮಾಂತರಗಳಿಂದ ನಾವು ಇದನ್ನು ಇದರೊಡನೆ ವ್ಯವಹರಿಸಿ ವ್ಯವಹರಿಸಿ ಇದನ್ನು ತಿಳ್ಕೊಂಡ್ಬಿಟ್ಟಿದ್ವಿ ಇದು ಸತ್ಯ ಸತ್ಯವಾಗಿಬಿಟ್ಟಿದೆ ಇದನ್ನು ನಾವು ಭ್ರಮೆಯಂತೆ ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಎಷ್ಟು ಮುಟ್ಟುತ್ತೀವಿ ಮುಟ್ಟುತ್ತೀವಿ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಇದು ಹೇಗೆ ಭ್ರಮೆಯಾಗ ಸಾಧ್ಯ ಅಂತಂದ್ಬಿಟ್ಟು ನಮಗೆ ಆದರೆ ಆ ವಿಚಾರ ಮಾಡ್ತಾ ಹೋದನು ಕೂಡ ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋದವನು ಕೂಡ ಈ ಒಂದು ನಾಮರೂಪಗಳು ಬರೀ ಕೇವಲ ಇದು ಎಲ್ಲ ನಾವು ನೋಡ್ತಾ ಇದ್ದೀವಿ ಅಂತಂದ್ಬಿಟ್ರೆ ಇದೆಲ್ಲ ನಾಮರೂಪಗಳು ಅಷ್ಟೇ ಇಂದ್ರಿಯ ಸತ್ಯ ಅಷ್ಟೇ ಆದರೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಇದೆಲ್ಲವೂ ಕೂಡ ಕರಗೋಗ್ಬಿಡುತ್ತೆ ಎಲ್ಲದೂ ಕರೆಗೆ ಹೋಗ್ಬಿಡ್ತು ನಾಮ ರೂಪಗಳು ಎಲ್ಲವೂ ಕರೆಗೆ ಹೋಗುತ್ತೆ ಯಾವುದನ್ನು ನಾವು ಸತ್ಯ ಸತ್ಯವಾಗಿ ಅತ್ಯಂತ ಏನು ಕಡು ಸತ್ಯ ಅಂತ ನಾವು ತಿಳ್ಕೊಂಡಿರ್ತೀವೋ ಅದೆಲ್ಲದು ಕೂಡ ಏನಾಗುತ್ತೆ ಕರಗಿ ಹೋಗ್ಬಿಡುತ್ತೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಫಿಸಿಕ್ಸ್ ಮೇಲ್ಸಿನ್ ಟು ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರು ಕೂಡ ನಾವು ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದರೆ ಕೊನೆಯವರೆಗೂ ಕೂಡ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಹ್ಞೂ ಮಾಡ್ತಾ ಹೋದರೆ ಏನಾಗುತ್ತೆ ಅಂತ ಅಂದ್ಬಿಟ್ರೆ ನಮಗೇನು ಸಿಕ್ಕೋದೇ ಇಲ್ಲ ಗಟ್ಟಿಯಾಗಿರ್ತಕ್ಕಂಥದ್ದು ಏನು ಸಿಕ್ಕೋದೇ ಇಲ್ಲ ಎಲ್ಲ ಮೆಲ್ಟ ಹೋಗ್ಬಿಡುತ್ತೆ ಏನು ಸಿಕ್ಕೋದೇ ಇಲ್ಲ ಏನಿದು ಈ ವಸ್ತು ಅಂತ ನಾವು ಕರಿತೀವಲ್ಲ ಇಷ್ಟೊಂದು ದ್ರವ್ಯ ವಸ್ತು ಇಷ್ಟೊಂದು ದೃಢವಾಗಿರ್ತಕ್ಕಂಥ ನಾವು ನಂಬಿಕೊಂಡಿರ್ತಕ್ಕಂಥ ವಸ್ತು ಅಂತ ಕರಿತೀವಿ ಏನಿದೋ ಏನಿದು ಕೊನೆಯಲ್ಲಿ ಗೊತ್ತಾಗುತ್ತೆ ಏನೂ ಇಲ್ವೇ ಇಲ್ವಲ್ಲ ಶ್ರೀರಾಮಕೃಷ್ಣರನ್ನೇ ಹೇಳ್ತಕ್ಕಂಥದ್ದು ಅಹಂಕಾರ ಅಂತಂದ್ರೆ ಏನು ನಾನು ಅಂತಂದ್ರೆ ಏನು ಅದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋದನಂತೆ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋದ್ರೆ ಏನೂ ಇಲ್ವೇ ಇಲ್ಲ ಏನೂ ಇಲ್ವೇ ಇಲ್ಲ ಈರುಳ್ಳಿ ಸಿಪ್ಪೆ ತೀವ್ ಹಾಗೆ ಏನೂ ಸಿಗ್ಲೈ ಸಿಗ್ತಾನೇ ಇಲ್ಲ ಹಾಗೆಯೇ ಭೌತ ವಸ್ತುವನ್ನು ಕೂಡ ಅಷ್ಟೇ ನಾವು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಮಾಡ್ತಾ ಈರುಳ್ಳಿ ಸಿಪ್ಪೆ ಬಿಡಿಸ್ತಾ ಬಿಡ್ತಾ ಬಿಡಿಸ್ತಾ ಹಿಡ್ತಾ ಹೋದ ಹೋದಾನು ಕೂಡ ಏನೂ ಉಳಿಯೋದೇ ಇಲ್ಲ ಏನೂ ಸಿಕ್ಕೋದೇ ಇಲ್ಲ ಅಂದರೆ ನಮ್ಮೆಲ್ಲ ವ್ಯಕ್ತಿತ್ವದ ಹಿಂದೆಯೂ ಆ ವಸ್ತು ವಸ್ತು ಪ್ರಪಂಚದ ಹಿಂದಿಯು ಕೂಡ ಏಕಮಾತ್ರ ಸತ್ಯ ಒಂದೇ ಇರತಕ್ಕಂಥದ್ದು ಅದೇ ಭಗವತ್ ಸತ್ಯ ಅದನ್ನು ತಿಳ್ಕೊಳ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂಥ ಜ್ಞಾನ ಉಳಿದಿದ್ದೆಲ್ಲೋದು ಕೂಡ ಅಜ್ಞಾನ ಇಷ್ಟೇಳ್ಬಿಟ್ಟು ನಾನಿವತ್ತಿನ ಉಪನ್ಯಾಸ ನೋಡ್ತೀನಿ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಶ್ರೀರಾಮಕೃಷ್ಣಾರ್ಪಣಮಸ್ತು